ರಿಗಣೇಶಯ ನಮಃ ಡಾಕ್ಟರ್ ಕೃಷ್ಣಮೂರ್ತಿಸ್ತ್ರೀ ದಂಚಸ್ಮೃತಿಪುರ ನಮಿ ಭಗವತ್ಪಾದ ಶಂಕರ ಲೋಕಶಂಕರ ಶಂಕರ ಶಂಕರಾಚಾರ್ಯ ಕೇಶವಂ ಬಾಧಾರಾಯಣಂ ಸೂತ್ರ ವಂದೇ ಭಗವಂತೌನ आदिशंकराचार्य भगवत्पूज्य पादर स्म ब्रह्मीभूत ब्रह्मनिष्ठ अवधूत श्री श्री सच्चिदानंदेन्द्र सरस्वती स्वामीजीवर पद तरह शरणात सद्गुद महामहोपाध्याय ವೇದಾಂತ ವಾರಿಧಿ ಕರ್ನಾಟಕ ರತ್ನ ವಿದ್ವಾನ್ ಡಾಕ್ಟರ್ ಕೆ ಜಿ ಸುಬ್ರಹ್ಮಶರ್ಮ ಅವರ ಪಾದಕಮಲಗಳಲ್ಲಿ ಶಿರವಾಗುತ್ತಾ ಈಗ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರ ಒಂದು ಮಹಾನ್ ಕೃತಿಯಾದಂತಹ ಶ್ರೀ ಶಂಕರ ಮಹಾಮನನ ಎನ್ನುತಕ್ಕಂಥ ಕೃತಿಯನ್ನು ಮುಂದುವರಿಸುತ್ತಾ ಇದ್ದೇವೆ ಶಂಕರ ತತ್ವಗಳ ಸಾರಸ್ವರೂಪವಾದಂತಹ ಒಂದು ಕಿರು ಪುಸ್ತಕ ಆದರೂ ಅತ್ಯಂತ ಗಂಭೀರವಾದಂತಹ ವಿಚಾರಗಳನ್ನು ಒಳಗೊಂಡಿರತಕ್ಕಂತಹ ಪುಸ್ತಕ ವಿಚಾರ ಶಂಕರ ಮಹಾಮನನ ಅಂತೇಳಿ ಶಂಕರ ಸಿದ್ಧಾಂತದ ಮೂಲತತ್ವಗಳ ಬಗ್ಗೆ ಈಗಾಗಲೇ ಇಪ್ಪತ್ತೊಂಬತ್ತು ವಿಚಾರಗಳನ್ನು ನಾವೀಗಾಗಲೇ ನೋಡಿದ್ದೇವೆ ಮೂವತ್ತನೇ ವಿಚಾರಕ್ಕೆ ಹೋಗೋಣ ಅಂದರೆ ಶಾಸ್ತ್ರಗಳಲ್ಲಿ ಏನು ಹೇಳಿದೆ ಬ್ರಹ್ಮವನ್ನು ಉಪಾಸನೆ ಮಾಡತಕ್ಕದ್ದೆಂದು ಅದರಲ್ಲಿ ಸರ್ವ ಕರ್ಮಗಳು ಸರ್ವ ಕಾಮಗಳು ಸರ್ವ ಗಂಧಗಳು ಸರ್ವರಸಗಳು ಇನ್ನೂ ಅನೇಕ ಧರ್ಮಗಳು ಇರುತ್ತವೆ ಎಂದು ಬ್ರಹ್ಮದಲ್ಲಿಯೇ ಇರ್ತವೆ ಅಂದರೆ ಶಾಸ್ತ್ರದಲ್ಲಿ ಹೇಳಿರ್ತದೆ ಉಪಾಸನೆ ಮಾಡುವ ಜೀವನೇ ಬ್ರಹ್ಮವಾದರೆ ತಾನೇ ತನ್ನನ್ನೇ ಉಪಾಸನೆ ಮಾಡಿಕೊಳ್ಳಬೇಕು ಅಂತೇಳಿ ಆಗ್ತದಲ್ಲ ಜೀವನಲ್ಲಿ ಬ್ರಹ್ಮದ ಯಾವ ಗುಣಗಳು ತೋರುವುದಿಲ್ಲವಾದ ಕಾರಣ ಶಾಸ್ತ್ರಕ್ಕೆ ಪ್ರಾಮಾಣ್ಯವೂ ಇಲ್ಲವಾಗಿಬಿಡ್ತದಲ್ಲ ಇದಕ್ಕೇನು ಗತಿ ಎಂಬುದು ಎಂಟನೇ ಸಂಶಯ ಅಂತೇಳಿ ಹೇಳ್ತಾರೆ ಅಗ ಉತ್ತರ ಹೇಳ್ತಾರೆ ಸ್ವಾಮೀಜಿಯವರು ಉಪಾಸನೆಯನ್ನು ಆತ್ಮವಿಚಾರಕ್ಕೆ ಅಸಮರ್ಥರಾಗಿರುವವರು ಬಗೆ ಬಗೆಯ ದೃಷ್ಟಾದೃಷ್ಟ ಫಲಗಳನ್ನು ಬಯಸುವವರೂ ಆದಂತಹ ಅಜ್ಞರಿಗೆ ಅಜ್ಞಾನಿಗಳಿಗಾಗಿ ಶಾಸ್ತ್ರದಲ್ಲಿ ಹೇಳಿದೆ ಎಂದು ಹಿಂದೆಯೇ ಹೇಳಿದ್ದೇನೆ ಯಾವುದನ್ನು ಉಪಾಸನೆ ಮಾಡುತ್ತೇವೋ ಅದು ಬ್ರಹ್ಮವಲ್ಲವೆಂದು ದೇಹೇಂದ್ರಿಯ ಮನೋಬುದ್ಧಿಗಳನ್ನು ವಿಷಯ ಮಾಡಿಕೊಳ್ಳುವ ಚೈತನ್ಯವೇ ದೇಹ ಇಂದ್ರಿಯ ಮನಸ್ಸು ಬುದ್ಧಿಗಳನ್ನು ತನ್ನ ವಿಷಯವನ್ನು ಮಾಡಿಕೊಳ್ಳತಕ್ಕಂತಹ ಯಾವ ಚೈತನ್ಯವಿದೆ ಅದೇ ಬ್ರಹ್ಮವೆಂದು ಶಾಸ್ತ್ರದಲ್ಲಿ ಸ್ಪಷ್ಟವಾಗಿ ಹೇಳಿರುತ್ತದೆ ತಾನು ಉಪಾಸನೆ ಮಾಡುವ ಬ್ರಹ್ಮವು ತನ್ನ ಸ್ವರೂಪಕ್ಕಿಂತ ಬೇರೆ ಎಂದು ತಿಳಿಯುವುದು ಸರಿಯಲ್ಲವೆಂದು ಶಾಸ್ತ್ರದಲ್ಲಿ ಹೇಳಿದೆ ತತ್ ತೋಮಸಿ ಅದೇ ನೀನಾಗಿದ್ದೀಯಾ ಅಂತೇಳಿ ಹೇಳಿದೆ ಅಹಂ ಬ್ರಹ್ಮಸ್ಮಿ ಅಂತೇಳಿ ಹೇಳಿದೆ ಆದ ಉಪಾಸನೆಯಲ್ಲಿ ಹೇಳಿರುವ ಬ್ರಹ್ಮಸ್ವರೂಪದಲ್ಲಿ ಶಾಸ್ತ್ರಕ್ಕೆ ತಾತ್ಪರ್ಯವಿಲ್ಲ ಅದರ ತಾತ್ಪರ್ಯ ಅಲ್ಲ ಅಂತೇಳಿಯೋದು ಒಂದು ವಾಕ್ಯ ಇರ್ಬೋದು ಅದರ ಯಥಾರ್ಥ ಭಾವಾರ್ಥ ಅಥವಾ ತಾತ್ಪರ್ಯ ಏನು ಅದನ್ನು ಅರ್ಥ ಮಾಡಿಕೊಳ್ಬೇಕು ಶಬ್ದ ಶಬ್ದಾರ್ಥ ಕೇವಲ ವ್ಯಾಕರಣ ರೀತಿಯ ಅರ್ಥ ಹುಡುಕಿದರೆ ಸಾಲ್ದು ಕೇವಲ ಭಾಷಾಂತರ ಮಾಡಿದರೆ ಸಾಲದು ಅನುವಾದ ಮಾಡಿದರೆ ಸಾಲದು ಅದರ ಭಾವ ಏನು ಅದರೊಳಗಿನ ಆ ಋಷಿ ಹೃದಯ ಆ ಮಂತ್ರವನ್ನು ಅಥವಾ ಶಾಸ್ತ್ರವನ್ನು ರಚಿಸಿದಂತಹ ಋಷಿಯ ಇಂಗಿತ ಏನು ನಿಜವಾದ ಏನು ಇಂಗಿತವನ್ನು ವ್ಯಕ್ತಪಡಿಸ್ತಾ ಅದನ್ನು ತಿಳಿಬೇಕು ಹೊರತು ಶಬ್ದಾರ್ಥ ಅಲ್ಲ ವಾಕ್ಯಾರ್ಥ ಅಲ್ಲ ಬ್ರಹ್ಮಸ್ವರೂಪದಲ್ಲಿ ಅಂದರೆ ಉಪಾಧಿಯ ಧರ್ಮಗಳನ್ನೇ ಅಲ್ಲಿ ಬ್ರಹ್ಮದ ಧರ್ಮಗಳು ಅಂತೇಳಿ ಹೇಳಿರ್ತದೆ ಉಪಾಧಿಯ ಧರ್ಮ ಅಂದರೆ ಈ ಉದಾಹರಣೆಗೆ ಶಿವ ಉಪಾಧಿ ರಹಿತನಾದ ಶಿವ ಅಂದರೆ ನಿರಾಕಾರ ಉಪಾಧಿ ಸಹಿತನಾದ ಶಿವ ಅಥವಾ ಶಂಕರ ಅಂತೇಳಿ ಯಾರನ್ನು ಹೇಳುವಂಥದ್ದು ಹಾಗಾಗಿ ಅವನಿಗೆ ಕರ್ಮ ಬಂತು ಅವನಿಗೆ ಅವನ ಗುಣ ಬಂತು ಸ್ವಭಾವ ಎಲ್ಲ ಬರ್ತದೆ ಅದು ಉಪಾಧಿ ಸಹಿತವಾಗಿರತಕ್ಕಂತಹ ಸಾಕಾರ ರೂಪ ಹಾಗಾಗಿ ಅಂತಹದ್ದನ್ನೇ ಬ್ರ ಬ್ರಹ್ಮದ ಧರ್ಮಗಳು ಅಂತ ಹೇಳಿದ್ದಾರೆ ಹೊರತು ನಿರ್ಗುಣ ಬ್ರಹ್ಮದ್ದಲ್ಲ ಉಪಾಧಿಗಳೆಲ್ಲ ಬ್ರಹ್ಮದಲ್ಲಿ ಕಲ್ಪಿತವಾಗಿರುವುದರಿಂದ ಇವೆಲ್ಲವೂ ಪರಿಕಲ್ಪನೆ ಆಮೇಲೆ ಮೊದಲು ಇದ್ದಂತಹ ಅಥವಾ ಮೂಲ ಸ್ವರೂಪ ಅಲ್ಲ ಅದು ಅದರಿಂದ ಬಂದಂತಹ ಸ್ವರೂಪ ಅದು ಸಾಕಾರ ಹಾಗಾಗಿ ಅವುಗಳನ್ನು ಬ್ರಹ್ಮದ ಧರ್ಮಗಳಿಂದ ಉಪಚಾರಕ್ಕಾಗಿ ಹೇಳಿದೆ ಅಂತೇಳಿ ತಿಳಿಯಬೇಕು ನಿಜವಾದ ಮೂಲ ಧರ್ಮಗಳಲ್ಲ ಅದು ಈಗ ಉದಾಹರಣೆಗೆ ಮಾನವ ಧರ್ಮ ಅಂದರೆ ಮನುಷ್ಯನಾಗಿ ಹುಟ್ಟಿದಾಗ ಮಾಡಬೇಕಾದ ಧರ್ಮಗಳು ಮಾನವ ಧರ್ಮ ಅಂತ ಹೇಳಿದರೆ ಅದೇ ಈ ಆತ್ಮವು ಇದಕ್ಕಿಂತ ಹಿಂದಿನ ಜನ್ಮದಲ್ಲಿ ಯಾವುದೋ ಪ್ರಾಣಿಯ ಶರೀರವನ್ನು ಧರಿಸಿದರೆ ಆವಾಗ ಆ ಧರ್ಮವೇ ಬೇರೆ ಹಾಗೆಯೇ ಈ ಪರಮಾತ್ಮ ನಿರ್ವಿಕಾರ ಪರಬ್ರಹ್ಮ ಸ್ಥಿತಿಯಲ್ಲಿ ಇರ್ತಂಥದ್ದು ಅದು ಆ ಸ್ಥಿತಿಗೆ ಪರತತ್ವಕ್ಕೆ ಯಾವುದೇ ಧರ್ಮಾಧರ್ಮಗಳ ಹಂಗಿಲ್ಲ ಅದು ನಿಶ್ಚಲ ನಿರಾಕಾರ ನಿರ್ವಿಕಾರ ತ್ರಿಗುಣಾತೀತ ಕರ್ಮಾತೀತವದ್ದು ಅದುವೇ ಇನ್ನೊಂದು ರೀತಿಯಲ್ಲಿ ತನ್ನ ತೋರಿಕೊಂಡಾಗ ನಾಮ ರೂಪಗಳಲ್ಲಿ ತೋರಿಕೊಂಡಾಗ ಆವಾಗ ಪ್ರಕೃತಿ ಸಹಜವಾಗಿ ತನ್ನ ಮಾಯನ್ನು ತಾನೇ ಆಶ್ರಯಿಸಿ ಕೃಷ್ಣ ಕೂಡ ಹೇಳಿದ್ದಾನೆ ಗೀತೆಯಲ್ಲಿ ತನ್ನ ಮಾಯನ್ನು ತಾನೇ ಆಶ್ರಯಿಸಿಕೊಂಡು ಲೋಕಾನುಗ್ರಹಕ್ಕಾಗಿ ರೂಪವನ್ನು ತಳೆದಾಗ ಆವಾಗ ಅದಕ್ಕೆ ಆ ಉಪಾಧಿಗೆ ಒಂದು ಧರ್ಮ ಅಂತೇಳಿರ್ತದೆ ಅಂದರೆ ಅದು ಮಾಡಬೇಕಾದಂಥ ಧರ್ಮ ಈಗ ಮನುಷ್ಯನಾಗಿ ಹುಟ್ಟಿದರೆ ಮನುಷ್ಯನ ಧರ್ಮ ಅಂತೇಳಿದ್ದಾಗೆ ಯಾವುದೋ ಒಂದು ದೇವರಾಗಿ ಒಂದು ಸಾಕಾರ ರೂಪ ಅಂತ ಆಳಿದಾಗ ಆ ದೇವರ ಕರ್ತವ್ಯವೇನು ಧರ್ಮವೇನು ಅಂತೇಳಿ ಒಂದು ಬರ್ತದೆ ಅಂತೇಳಿ ಹೇಳ್ತಾರೆ ಹೊರತು ಅದರ ಮೂಲ ಸ್ವರೂಪ ಏನಿದೆ ಅದಕ್ಕೆ ಧರ್ಮದ ಅದರ ಅರ್ಥ ಧರ್ಮ ಧರ್ಮಗಳೆಂಬ ಭೇದ ಇಲ್ಲ ಒಂದೇ ನಿಷ್ಕಲ ನಿರಾಕಾರವಾದಂತಹ ಪರಮ ತತ್ವ ಸ್ವರೂಪ ಅದು ಅಂತೇಳಿ ಹೇಳ್ತಾರೆ ಬ್ರಹ್ಮ ಈ ಧರ್ಮ ಅಂತೇಳಿ ಬರುವಂಥದ್ದು ಆಚರಣೆ ಮಾಡಲಿಕ್ಕೆ ಹೊರಟಾಗ ಮಾತ್ರ ಯಾವಾಗ ನಾವು ಇದೆಲ್ಲವೂ ಬ್ರಹ್ಮಮಯ ಅಂತೇಳಿ ತಿಳಿತೇವೋ ಆಗ ಧರ್ಮ ಧರ್ಮಗಳ ಮಾತಿಲ್ಲಿ ಯಾಕಂದರೆ ಎಲ್ಲವೂ ನಾನೇ ಅಂತೇಳಿ ಹೇಳಿದಾಗ ನಾವು ಯಾವ ರೀತಿ ವರ್ತಿಸ್ತೇವೆ ತನ್ನಂತೆ ಪರರ ಬಗೆದಡೆ ಕೈಲಾಸ ಬಿನ್ನಾಣವಕ್ಕೂ ಸರ್ವಜ್ಞಾಂತ್ರ ಹೇಳಿದಾಗೆ ಈ ಜಗತ್ತೆಲ್ಲವೂ ತನ್ನಂತೆಯೇ ಇರತಕ್ಕಂಥದ್ದು ಅಂತೇಳಿ ಭಾವಿಸಿದಾಗ ಅಲ್ಲಿ ನಾನು ನನ್ನವ ಇನ್ನೊಬ್ಬ ಎನ್ನುವಂಥ ಭಾವನೆ ಇಲ್ಲ ಹಾಗಾಗಿ ಅಲ್ಲಿ ಧರ್ಮಾಚರಣೆ ಅಂತ ಹೇಳುವಂಥದಕ್ಕೆ ಅರ್ಥ ಇಲ್ಲ ಯಾಕಂದರೆ ನನ್ನ ಶ್ರೇಯಸ್ಸಿ ಅಲ್ಲಿ ಜಗತ್ತಿನ ಶ್ರೇಯಸ್ಸು ಅಥವಾ ಜಗತ್ತಿನ ಶ್ರೇಯಸ್ಸಿ ನನ್ನ ಶ್ರೇಯಸ್ಸಿ ಎರಡೂ ಒಂದೇ ಆಗಿರ್ತದೆ ಹಾಗಾಗಿ ಲೋಕೋದ್ಧಾರ ಮಾಡಿದರೆ ತನ್ನ ಉದ್ಧಾರವೂ ಆದಾಗಿ ಆ ರೀತಿಯ ಭಾವನೆ ಇದ್ದರೆ ಆಗ ಅಲ್ಲಿ ನಮಗೆ ಯಾವುದು ಹಿತವೋ ಅದನ್ನೇ ಮಾಡ್ತೇವೆ ಇನ್ನೊಬ್ಬರಿಗೂ ಕೂಡ ಹಾಗಾಗಿ ಅಲ್ಲಿ ಧರ್ಮವನ್ನು ಕಷ್ಟಪಟ್ಟು ಎಳೆದು ತರಬೇಕಾಗಿಲ್ಲ ಮಾಡುವುದೇ ಅಲ್ಲಿ ಧರ್ಮವೇ ಆಗಿರ್ತದೆ ಮಾಡುವುದೆಲ್ಲವೂ ಕೂಡ ಈಗ ಅದು ಮೂವತ್ತನೇ ವಿಚಾರ ಇನ್ನು ಮೂವತ್ತೊಂದನೆಯದು ಬ್ರಹ್ಮವು ಸಕಲ ಜಗತ್ತಿನ ಸೃಷ್ಟಿಸ್ಥಿತಿಲಯಗಳಿಗೆ ಕಾರಣವಾದದ್ದೆಂದು ಬ್ರಹ್ಮವು ಸರ್ವಜ್ಞವೆಂದು ಸರ್ವಶಕ್ತವೆಂದು ಶಾಸ್ತ್ರದಲ್ಲಿ ಹೇಳಿದೆ ಜೀವನಿಂದ ಜಗತ್ತು ಉಂಟಾಗುವುದಿಲ್ಲ ಜೀವನಿಗೆ ಎಷ್ಟೋ ವಿಷಯಗಳು ತಿಳಿಯುವುದಿಲ್ಲ ಗೊತ್ತಿಲ್ಲ ಜೀವನಿಗೆ ಮಾಡಬೇಕಾಗದ ಅನೇಕ ಕೆಲಸಗಳು ಹೇಗಿರುವಾಗ ಜೀವನೇ ಬ್ರಹ್ಮವೆಂದು ಹೇಳುವುದು ಸರಿಯ ಒಂಬತ್ತನೇ ಸಂಶಯ ಇದಕ್ಕೆ ಪರಿಹಾರ ಎಚ್ಚರ ಕನಸುಗಳಲ್ಲಿ ತೋರತಕ್ಕಂತಹ ಪ್ರಪಂಚವು ಆಯಾ ಅವಸ್ಥೆಯಲ್ಲಿ ಮಾತ್ರವೇ ತೋರಿಕೊಳ್ಳಬಲ್ಲದು ಎಚ್ಚರದಲ್ಲಿ ತೋರಿಕೊಳ್ಳತಕ್ಕಂಥ ಪ್ರಪಂಚ ಎಚ್ಚರಿರುವಾಗ ಇರುವಾಗ ಮಾತ್ರ ನಮಗೆ ಕಾಣುವುದು ನಿದ್ದೆಯಲ್ಲಿ ಕನಸಿನಲ್ಲಿ ಅದು ಕಾಣುವುದಿಲ್ಲ ಕನಸಿನಲ್ಲಿ ಕಂಡದ್ದು ಎಚ್ಚರದಲ್ಲಿ ಕಾಣುವುದಿಲ್ಲ ಸಾಮಾನ್ಯವಾಗಿ ಆಗ ಹಾಗಾಗಿ ಆಯಾಯ ಅವಸ್ಥೆಯಲ್ಲಿ ಆಯಾಯ ಪ್ರಪಂಚ ತೋರಿಕೊಳ್ತದೆ ಆಗ ಅದು ಆತ್ಮಚತನ್ಯದ ಅಧೀನವಾಗಿಯೇ ತೋರಿಕೊಳ್ಳುತ್ತದೆ ನಮ್ಮ ಆತ್ಮಚತನ್ಯದ ಅಧೀನವಾಗಿ ನಮ್ಮ ಆತ್ಮದ ಒಂದು ಪ್ರೇರಣೆಯಂತೆ ನಮ್ಮ ಇಂದಿರಗಳು ಕೆಲಸ ಮಾಡ್ತವೆ ಎಚ್ಚರದಲ್ಲಿದ್ದಾಗ ಅದರಂತೆ ಪ್ರಪಂಚ ನಮಗೆ ಕಾಣ್ತದೆ ನಮ್ಮ ಅಂತಃಕರಣಗಳು ಮತ್ತು ಬಹಿ ಸಹಾಯದಿಂದ ಆತ್ಮನ ಮೂಲ ಶಕ್ತಿಯ ಪ್ರೇರಣೆ ಸೆಲೆ ಅದರಿಂದಾಗಿ ಈಗ ನಿದ್ರೆಯಲ್ಲಿ ಅಥವಾ ಸ್ವಪ್ನದಲ್ಲಿ ಕನಸಿನಲ್ಲಿ ಇಂದ್ರಿಯಗಳು ಯಾವುದೂ ಇರುವುದಿಲ್ಲ ಕೇವಲ ಆತ್ಮದ ಅಧೀನದಲ್ಲಿಯೇ ಅಲ್ಲಿ ಕನಸು ಗೋಚರವಾಗ್ತದೆ ಇಂದ್ರಿಯಗಳೆಲ್ಲ ನಿದ್ರಿಸ್ತಾ ಇರ್ತವೆ ನಿದ್ರೆಯಲ್ಲಿ ಯಾವ ಜಗತ್ತು ಇರುವುದಿಲ್ಲ ಆತ್ಮನಲ್ಲಿ ಅಡಗಿಬಿಡ್ತದೆ ಆದ್ದರಿಂದ ಆತ್ಮನಲ್ಲಿಯೇ ಜಗತ್ತು ಒಡೆ ಒಡಮೂಡಿ ತೋರ್ತದೆ ಮತ್ತು ಅಡಕ್ತದೆ ಅಂಥೇಳಿ ಆಯಿತು ಈ ಕಾರಣದಿಂದ ಸರ್ವ ಜಗತ್ತುಗಳನ್ನು ಸೃಷ್ಟಿ ಮಾಡುವ ಶಕ್ತಿಯು ಆತ್ಮನಲ್ಲಿದೆ ಅಂಥೇಳಿ ಆಯಿತು ತೋರುವ ಜಗತ್ತೆಲ್ಲ ಆತ್ಮ ಚೈತನ್ಯಕ್ಕೆ ವಿಷಯವಾಗಿಯೇ ಇರುವ ಕಾರಣ ಆತ್ಮನು ಸರ್ವಜ್ಞನೆಂದೂ ಆಯಿತು ಆದರೆ ಬ್ರಹ್ಮವು ಜಗತ್ಕಾರಣವೆಂದು ಸರ್ವಜ್ಞವೆಂದು ಸರ್ವಶಕ್ತಿಗಳುಳ್ಳದ್ದೆಂದು ಹೇಳುವುದು ಕೂಡ ಅಜ್ಞಾನದ ದೃಷ್ಟಿಯಿಂದಲೇ ಹೊರತು ಪರಮಾರ್ಥವಲ್ಲ ಯಾಕಂದರೆ ಬ್ರಹ್ಮಕ್ಕಿಂತ ಬೇರೆಯಾಗಿ ಯಾವ ವಸ್ತುವೂ ಇಲ್ಲ ಮತ್ತು ಅದು ತಿಳ್ಕೊಳ್ಳೋದಕ್ಕೇನಿದೆ ಎಲ್ಲವೂ ಬ್ರಹ್ಮವೇ ಆಗಿರುವಾಗ ಇನ್ನು ಬ್ರಹ್ಮ ಎಲ್ಲವನ್ನು ತಿಳ್ಕೊಳ್ಳೋದು ಏನರ್ಥ ಈಗ ನಾವು ನಾನು ಅಂಥೇಳಿ ಒಬ್ಬ ಇದ್ದರೆ ನಾನು ನನ್ನನ್ನು ಅರಿಯುವುದು ಏನು ನನಗೆ ಗೊತ್ತೇ ಇದೆ ಅದು ನನ್ನ ಬಗ್ಗೆ ಇನ್ನೊಬ್ಬರು ನಾನು ಹೇಳಬೇಕಾಗಿಲ್ಲ ಇನ್ನೊಬ್ರು ನನಗೆ ಹೇಳಬೇಕಾಗಿಲ್ಲ ನನ್ನನ್ನು ನಾನು ಬಲ್ಲೆ ಅದೇ ರೀತಿಯಲ್ಲಿ ಬ್ರಹ್ಮ ಇಡೀ ಜಗದ್ವ್ಯಾಪಿ ಜಗತ್ತೆಲ್ಲವೂ ಬ್ರಹ್ಮವೇ ಆಗಿರುವಾಗ ಸರ್ವಜ್ಞ ಸರ್ವಶಕ್ತ ಅಂತೇಳಿ ಹೇಳುವ ಅಗತ್ಯ ಇಲ್ಲ ಯಾಕಂದರೆ ಎಲ್ಲವೂ ಬ್ರಹ್ಮವಿ ಹಾಗಾಗಿ ಎಲ್ಲವನ್ನು ಬಲ್ಲವನ್ನು ಬ್ರಹ್ಮ ಅಂತೇಳಿ ಹೇಳಬೇಕಾದ ಅಗತ್ಯ ಇಲ್ಲ ಅವನನ್ನೇ ಅವನು ತಿಳಿದಿಲ್ವ ಹಾಗೆ ಎಲ್ಲವನ್ನು ಮಾಡಲು ಸಾಮರ್ಥ್ಯವುಳ್ಳವ ಅಂತೇಳಿ ಹೇಳಬೇಕಾಗಿಲ್ಲ ಯಾಕಂದರೆ ಮಾಡ್ತಾ ಇರೋದು ಅವನೇ ಜಗತ್ತಿನಲ್ಲೆಲ್ಲ ಬೇರೆ ಬೇರೆ ಪಂಚಭೌತಿಕ ಶರೀರ ಜೀವರ ರೂಪದಲ್ಲಿ ಅದರೊಳಗೆ ಇದ್ದು ಮಾಡಿಸ್ತಾ ಅವನೇ ಹಾಗಾಗಿ ಸರ್ವಜ್ಞ ಸರ್ವಶಕ್ತ ಎನ್ನತಕ್ಕಂಥದ್ರ ಅಗತ್ಯ ಇಲ್ಲ ಅಂತೇಳಿ ಹೇಳ್ತಾರೆ ಅದು ಪರಮಾರ್ಥ ಅಲ್ಲ ವ್ಯಾವಹಾರಿಕ ಅಷ್ಟೇ ಅಂತೇಳಿ ಯಾಕಂದರೆ ಬ್ರಹ್ಮಕ್ಕಿಂತ ಬೇರೆಯಾದ ಬೇರೆ ವಸ್ತುವೇ ಇಲ್ಲದ ಕಾರಣ ಅದೇ ಪರಮಾರ್ಥ ಬ್ರ ಆದ ಕಾರಣ ಇನ್ನು ಮೂವತ್ತೆರಡನೇ ವಿಚಾರ ಬ್ರಹ್ಮವೊಂದೇ ನಿಜವಾಗಿರುವ ವಸ್ತು ಅಂತೇಳಿ ಆದರೆ ಬ್ರಹ್ಮವನ್ನು ಅರಿಯಬೇಕೆನ್ನುವರು ಬೇರೆ ಇಲ್ಲ ಅಂತೇಳಿ ಆಗ್ತದೆ ಯಾರು ಬ್ರಹ್ಮನನ್ನು ಅರಿಯುವುದು ಬ್ರಹ್ಮವೇ ಬ್ರಹ್ಮವನ್ನು ಅರಿಯುದ ಪ್ರತ್ಯಕ್ಷವೇ ಮುಂತಾದ ಪ್ರಮಾಣಗಳು ನಿಜವಾದ ಪ್ರಮಾಣವಲ್ಲ ಅಂತೇಳಿ ಆಗ್ತದೆ ಯಾಕಂದರೆ ಪ್ರತ್ಯಕ್ಷದಲ್ಲಿ ಕಾಣುವುದೇ ಬೇರೆ ಇದು ಎಚ್ಚರದ ಸ್ಥಿತಿಯಲ್ಲಿ ಮಾತ್ರ ಕಾಣುವಂಥ ವಿಚಾರ ಪ್ರತ್ಯಕ್ಷ ಇನ್ನು ಸ್ವಪ್ನ ಸುಷುಪ್ತಿ ತುರಿಯದಲ್ಲಿ ಕಾಣತಕ್ಕಂಥದ್ದೇ ಬೇರೆ ಹಾಗಾಗಿ ಪ್ರತ್ಯಕ್ಷ ಪ್ರಮಾಣ ಹೇಗಾಗ್ತದೆ ಪ್ರತ್ಯಕ್ಷವೂ ಪ್ರಮಾಣ ಆಗುವುದಿಲ್ಲ ಅಲ್ಲ ಶಾಸ್ತ್ರದಲ್ಲಿ ಹೇಳಿರತಕ್ಕಂಥ ಕರ್ಮಗಳು ಉಪಾಸನೆಗಳು ವ್ಯರ್ಥ ಆಗ್ತವೆ ಹಾಗಾದರೆ ಬ್ರಹ್ಮವಿದ್ಯೆಯನ್ನು ಕಲಿಯುವ ಶಿಷ್ಯನಾಗಲಿ ಕಲಿಸುವ ಗುರುಗಳಾಗಲಿ ನಿಜವಾಗಿ ಇಲ್ಲವೋ ಆದ್ದರಿಂದ ಜ್ಞಾನಶಾಸ್ತ್ರವೇ ವ್ಯರ್ಥ ಹೀಗೆ ವ್ಯವಹಾರಕ್ಕೆಲ್ಲ ಸೊನ್ನೆ ಸುತ್ತುವುದು ಸರಿಯೋ ನ್ಯಾಯವೋ ಅಂತೇಳಿ ಹತ್ತನೆಯ ಸಂಶಯ ಯಾವ ವ್ಯವಹಾರವೂ ಬೇಡ ಅಂತೇಳಿ ಹೇಳಿದಾಗಾಯಿತು ಯಾಕೆಂದರೆ ಇದೆಲ್ಲವೂ ಬ್ರಹ್ಮವೇ ಆಗಿರುವಾಗ ಇಂದೇನು ಕೆಲಸ ಇದೆ ನಮಗೆ ಪುನಃ ಬ್ರಹ್ಮ ಏನು ಆದರೆ ಅದಕ್ಕೆ ಉತ್ತರ ಹೇಳ್ತಾರೆ ಬ್ರಹ್ಮವೊಂದೇ ನಿಜವಾದರೆ ಎಂದು ರೇಖಾಹಾರವನ್ನು ಪ್ರಯೋಗಿಸುವ ಸಂಶಯಕ್ಕೇ ಮೊದಲು ಕಾರಣವಿಲ್ಲ ಅಂತ ಹೇಳ್ತಾರೆ ಯಾಕೆಂದರೆ ಬ್ರಹ್ಮ ಒಂದೇ ನಿಜವಾಗಿರುವುದೆಂದು ಅದೇ ನಮ್ಮಗಳ ಆತ್ಮನೆಂದು ಯುಕ್ತಿಯ ಅನುಭವಗಳಿಂದ ಸಿದ್ಧವಾಗಿರ್ತದೆ ಪ್ರತ್ಯಕ್ಷನೆ ಪ್ರತ್ಯಕ್ಷವೇ ಮುಂತಾದಂತಹ ಪ್ರಮಾಣಗಳು ಎಚ್ಚರದ ಅವಸ್ಥೆಯಲ್ಲಿ ನಡೆಯುವ ವ್ಯವಹಾರಕ್ಕೆ ಸೇರಿದವುಗಳು ಅವು ಬ್ರಹ್ಮದ ವಿಷಯವಾಗಿ ಏನೂ ಹೇಳುವುದಿಲ್ಲ ಆದ ಕಾರಣ ಅವುಗಳಿಗೆ ಬಾಧಕವೂ ಇಲ್ಲ ಅವು ಪ್ರಮಾಣ ಇರಲಿ ಪ್ರತ್ಯಕ್ಷ ವಿಚಾರಗಳಿಗೆ ಮಾತ್ರ ಪ್ರತ್ಯಕ್ಷ ಬ್ರಹ್ಮ ಪ್ರತ್ಯಕ್ಷವಲ್ಲಲ್ಲ ಹಾಗಾಗಿ ಪ್ರತ್ಯಕ್ಷ ಪ್ರಮಾಣ ಬ್ರಹ್ಮನಿಗಿಲ್ಲ ಪ್ರತ್ಯಕ್ಷ ಪ್ರಮಾಣ ಇರಲಿ ಬೇರೆ ವಿಚಾರಗಳಿಗೆ ಲೌಕಿಕ ವ್ಯವಹಾರಗಳಿಗೆ ಆದರೆ ಬ್ರಹ್ಮದ ವಿಚಾರವಾಗಿ ಪ್ರತ್ಯಕ್ಷ ಪ್ರಮಾಣ ಸಲ್ಲೋದಿಲ್ಲ ಹೇಗೂ ಕಣ್ಣಿಗೆ ಗೋಚರಿಸುವಂಥದ್ದಲ್ಲ ಬ್ರಹ್ಮದ ಯಥಾರ್ಥ ಸ್ವರೂಪ ಅದು ಅನುಭವಿಸತಕ್ಕಂಥದ್ದು ಆದ ಕಾರಣ ಈ ಪ್ರತ್ಯಕ್ಷ ಪ್ರಮಾಣ ಇದ್ದರೂ ಇಲ್ಲದಿದ್ದರು ಅದು ಇದಕ್ಕೇನು ಅಡ್ಡಿ ಇಲ್ಲ ಬ್ರಹ್ಮ ಬ್ರಹ್ಮಕ್ಕೆ ಅಥವಾ ಬ್ರಹ್ಮಜ್ಞಾನಕ್ಕೆ ಶಾಸ್ತ್ರದಲ್ಲಿ ಹೇಳುವ ಕರ್ಮಗಳು ಉಪಾಸನೆಗಳು ಕ್ರಿಯಾಕಾರಕಗಳಲ್ಲಿ ಸತ್ಯತ್ವ ಬುದ್ಧಿಯುಳ್ಳ ಅಜ್ಞರಿಗಾಗಿ ಹುಟ್ಟಿವೆ ಅಂತೇಳಿ ಹೇಳಿದೆ ಶಾಸ್ತ್ರದಲ್ಲಿ ಯಾವ ಕರ್ಮಗಳು ಉಪಾಸನೆ ಆಚರಣೆಗಳು ಹೇಳಿದಾರೋ ಅದೆಲ್ಲವೂ ಆ ವೇದೋಕ್ತ ಕರ್ಮಗಳಲ್ಲಿ ಅಥವಾ ಮಾಡುವುದರಲ್ಲಿ ಯಾವ ಒಂದು ಸತ್ಯ ಅದೇ ಸತ್ಯ ಅಂತೇಳಿ ಬುದ್ಧಿ ಯಾವ ಯಾವ ಅಜ್ಞಾನಿಗಳಿಗೆ ಇರ್ತದೋ ಕರ್ಮವೇ ಸತ್ಯ ಕರ್ಮದಿಂದಲೇ ಎಲ್ಲ ಉಂಟಾಗ್ತದೆ ಅಂತೇಳಿ ಯಾರು ಭಾವಿಸಿರ್ತಾರೋ ಅಂತಹ ಅಜ್ಞಾನಿಗಳಿಗಾಗಿ ಅಥವಾ ಇನ್ನು ಚಿತ್ತಶುದ್ಧಿ ಹೊಂದದವರಿಗಾಗಿ ಹುಟ್ಟಿವೆ ಅಂತೇಳಿ ಹೇಳಿದೆ ಅಂದರೆ ಈ ಆತ್ಮಜ್ಞಾನದ ಹಂಬಲ ಇನ್ನೂ ಬಂದಿಲ್ಲದವರಿಗೆ ಮೋಕ್ಷದ ಹಂಬಲ ಬಾರದವರಿಗೆ ಲೌಕಿಕ ವ್ಯವಹಾರದಲ್ಲಿ ಸದಾ ನಿರತರಾಗಿ ಅದರಲ್ಲಿ ಅಭ್ಯುದಯವನ್ನು ಬಯಸ್ತಾ ಇರ್ತಕ್ಕಂಥವರಿಗೆ ಲೌಕಿಕ ಅಭ್ಯುದಯವನ್ನು ಬಯಸುವವರಿಗಾಗಿ ಅದನ್ನು ಅಂತಹ ಅಜ್ಞನಿಗಾಗಿ ಹೇಳಿದೆ ಅಂತೇಳಿ ಹೇಳ್ತಾರೆ ಹಾಗಾಗಿ ಅದು ಕೂಡ ವ್ಯರ್ಥ ಅಂತ ಅಲ್ಲ ಅಂಥವರಿಗಾಗಿ ಬೇಕಾಗ್ತದೆ ಮೂವತ್ತ ವಿಚಾರ ಕನಸಿನಲ್ಲಿ ಕಂಡದ್ದು ಎಚ್ಚರದಲ್ಲಿ ಸುಳ್ಳಾದರೂ ಕನಸಿನಲ್ಲಿ ಸತ್ಯವಾಗಿಯೇ ಇರ್ತದೆ ಎಚ್ಚರದಲ್ಲಿ ಅದು ಇದರಂತೆ ಜ್ಞಾನಿಗಳ ದೃಷ್ಟಿಯಿಂದ ಬಂಧವಿಲ್ಲ ಮೋಕ್ಷವಿಲ್ಲ ಸಾಧಕನಿಲ್ಲ ಸಾಧನವಿಲ್ಲ ಮುಕ್ಷಗಳಿಲ್ಲ ಸೃಷ್ಟಿಯಿಲ್ಲ ಸ್ಥಿತಿ ಇಲ್ಲ ಪ್ರಲಯವಿಲ್ಲ ಇದನ್ನು ತಿಳಿಸುವುದಕ್ಕೆ ಶಾಸ್ತ್ರವೂ ಬೇಕಿಲ್ಲ ಆಗ ಶಾಸ್ತ್ರವು ಶಾಸ್ತ್ರವಲ್ಲ ಹೀಗಿದ್ದರೂ ಅಜ್ಞಾನಿಗಳ ದೃಷ್ಟಿಯಿಂದ ಇವೆಲ್ಲವೂ ಸತ್ಯವಾಗಿರ್ತವೆ ಆದ ಕಾರಣ ಕರ್ಮಗಳಾಗಲಿ ಶಾಸ್ತ್ರಗಳಾಗಲಿ ಜ್ಞಾನವಾಗಲಿ ವ್ಯರ್ಥವಾಗುವುದಿಲ್ಲ ಯಾಕೆ ಅಜ್ಞಾನಿಗಳಿಗೆ ಅವೆಲ್ಲೂ ಸತ್ಯವಾಗಿರ್ತದಿಲ್ಲ ಎಲ್ಲರೂ ಜ್ಞಾನಿಗಳೆಲ್ಲ ಲೋಕದಲ್ಲಿ ಹಾಗಾಗಿ ಈ ಅಜ್ಞಾನಿಗಳಿಗಾಗಿ ಬೇಕಾಗ್ತದೆ ಪ್ರಮಾಣ ಪ್ರಮೇಯ ವ್ಯವಹಾರವು ಜ್ಞಾನವಾಗುವವರೆಗೆ ಸತ್ಯವಾಗಿರ್ತದೆ ಆ ಸತ್ಯಜ್ಞಾನ ಉಂಟಾಗುವವರೆಗೆ ಈ ಪ್ರಮಾಣ ಪ್ರಮೇಯ ಆದಿ ವ್ಯವಹಾರವು ಕೂಡ ಸತ್ಯವಾಗಿರ್ತದೆ ಅಲ್ಲಿಯವರೆಗೆ ಆ ಹಂತದವರೆಗೆ ಅಂದರೆ ಅವೆಲ್ಲ ಮೆಟ್ಟಿಲುಗಳು ಅಂತೇಳಿ ಹೇಳ್ತಾ ಆ ಮೆಟ್ಟಿಲುಗಳನ್ನು ಏರಿ ಸತ್ಯಕ್ಕೆ ನಾವು ಸತ್ಯಲೋಕಕ್ಕೆ ಪ್ರವೇಶ ಮಾಡತಕ್ಕಂಥದ್ದು ಬ್ರಹ್ಮವೆಂಬ ಸತ್ಯಕ್ಕೆ ಅದು ನಮ್ಮ ಒಂದು ಜ್ಞಾನದ ಮಟ್ಟ ಇನ್ನು ಮೂವತ್ತ ನಾಲ್ಕನೆಯದು ಪ್ರಮಾಣಗಳು ಶಾಸ್ತ್ರವು ಪರಮಾರ್ಥವೆನ್ನಬೇಕೇ ಹೊರತು ಇವುಗಳು ಅಜ್ಞಾನಿಗಳ ದೃಷ್ಟಿಯಲ್ಲಿ ಸತ್ಯವೆನ್ನುವುದು ಸರಿಯಲ್ಲ ಅಜ್ಞಾನದಲ್ಲಿ ಸತ್ಯವಾದೀತೆ ಪ್ರಮಾಣವಾದೀತೆ ಎನ್ನುವುದು ಹನ್ನೊಂದನೇ ಸಂಶಯ ಇದಕ್ಕೆ ಪರಿಹಾರ ಏನು ಅಂದರೆ ನಿಜವಾದ ಅನುಭವಕ್ಕೆ ಸಾಧನ ಇಂದ್ರಿಯವೆ ಮುಂತಾದಗಳು ಇಂತಹ ಪ್ರಮಾಣಗಳು ನೆನೆಸಿರ್ತವೆ ಇಂದ್ರಿಯಗಳು ದೇಹವನ್ನು ಅವಲಂಬಿಸಿರ್ತವೆ ದೇಹವನ್ನು ತಾನಿಂದಾಗಲಿ ತನ್ನದಿಂದಾಗಲಿ ತಿಳಿಯದವನು ಪ್ರಮಾತೃವಾಗಲಾರನು ಪ್ರಮಾಣವನ್ನು ಆಧರಿಸಿರತಕ್ಕಂಥ ಆಗಲಾರ ಯಾಕಂದರೆ ದೇಹವನ್ನೇ ತಾನು ಅಂಥೇಳಿ ತಿಳಿಯದಿದ್ದರೆ ಅವನಿಗೆ ದೇಹ ಇಂದ್ರಿಯಗಳು ಪ್ರಮಾಣ ಹೇಗಾಗ್ತವೆ ಪ್ರಮಾತೃವೆಂದರೆ ಪ್ರಮಾಣಗಳನ್ನು ಪ್ರಯೋಗಿಸಿ ವಿಷಯದ ನಿಜವನ್ನು ಅರಿಯಲು ಪ್ರಯತ್ನಿಸ್ತಕ್ಕಂಥವನು ಆದರೆ ಆತ್ಮನಲ್ಲಿ ದೇಹವಾಗಲಿ ಇಂದ್ರಿಯವಾಗಲಿ ನಿಜವಾಗಿಲ್ಲದರಿಂದ ಆತ್ಮ ದ ಮಟ್ಟದಲ್ಲಿ ನಾವು ನೋಡಿದಾಗ ದೇಹ ಇಂದ್ರಿಯಗಳು ನಿಜವಲ್ಲದ್ರಿಂದ ಆತ ಮಾತ್ರ ನಿಜವಾದ ಕಾರಣ ಅವನು ನಿಜವಾಗಿ ಪ್ರಮಾತೃವಾಗಲಾರ ಈ ಇಂದ್ರಿಯಗಳ ದೇಹಗಳ ದೇಹ ಇಂದ್ರಿಯಗಳ ಆಧಾರದಲ್ಲಿ ಅದನ್ನೇ ಪ್ರಮಾಣವಾಗಿ ಇಟ್ಟುಕೊಂಡು ಯಾವುದನ್ನೇ ಕೂಡ ಅವನು ಸಾಧಿಸಲಿಕ್ಕೆ ಹೊರಟ್ರೆ ಅವನು ನಿಜವಾಗಿಯೂ ನಿಜವನ್ನು ಅರಿಯಲು ಪ್ರಯತ್ನಿಸುವಂಥವನು ಆಗಲಿಕ್ಕಿಲ್ಲ ಅವನು ಕೇವಲ ಶಾಸ್ತ್ರಜ್ಞಾನವನ್ನು ಹೊಂದಿಯಾನಷ್ಟೇ ಆತ್ಮನಲ್ಲಿ ದೇಹಾದಿಗಳ ಸಂಬಂಧವಿದೆ ಎಂದು ಕಲ್ಪಿಸಿಕೊಂಡ ಹೊರತು ಆತ್ಮನು ಪ್ರಮಾತ್ರವಾಗಲಾರನಾದ್ದರಿಂದಲೂ ಪ್ರಮಾತೃವಿಲ್ಲದೆಯೇ ಪ್ರಮಾಣ ವ್ಯವಹಾರವು ನಡೆಯುವ ಹಾಗಿಲ್ಲವಾದ್ದರಿಂದಲೂ ದೇಹಾದಿಗಳ ಸಂಬಂಧವನ್ನು ಕಲ್ಪಿಸಿಕೊಳ್ಳುವುದೆಂಬಂತಹ ಅಜ್ಞಾನವೇ ಸಕಲ ಪ್ರಮಾಣಗಳಿಗೂ ತಳಹದಿ ಆಗಿರುವುದು ಪ್ರಮಾಣಗಳಿಗೆ ಅಜ್ಞಾನವೇ ಕಾರಣ ಅಂತ ಹೇಳ್ತಾರೆ ಯಾಕೆಂದರೆ ಬ್ರಹ್ಮಕ್ಕೆ ಬೇರೆ ಪ್ರಮಾಣ ಬೇಕಿಲ್ಲ ಆದರೂ ಶಾಸ್ತ್ರಾದಿಗಳು ಪ್ರಮಾಣ ಯಾರಿಗೆ ಅಜ್ಞಾನಿಗಳಿಗೆ ತಿಳಿಯದವರಿಗೆ ತಿಳಿದವನಿಗೆ ಬೇಕಾಗಿಲ್ಲ ಅಂತೇಳಿ ಪ್ರಮಾಣ ಹೀಗಿರುವುದರಿಂದ ಪ್ರಮಾಣಗಳು ಅಜ್ಞಾನ ಸ್ಥಿತಿಯಲ್ಲಿ ಸತ್ಯವಾಗಿರುವುದು ಹೇಳಿದ ಮಾತು ಅದು ಒಣ ಮಾತಲ್ಲ ಅದು ನಿಜವಾದ ಮಾತು ಅಜ್ಞಾನಿಗಳಿಗೆ ಪ್ರಮಾಣಗಳು ಬೇಕು ಈಗ ದೇವರು ಇದ್ದಾನೋ ಇಲ್ಲವೋ ಅಂತೇಳಿ ಯಾರು ತಿಳಿದಿಲ್ವೋ ಅವನು ಅಜ್ಞಾನಿ ಅಂತೇಳಿ ಇಟ್ಕೊಡ್ವ ಅವನಿಗೆ ಪ್ರಮಾಣ ಬೇಕು ದೇವರು ಇದ್ದಾನೋ ಇಲ್ಲವೋ ಅಂತೇಳಿ ಹೇಳಲಿಕ್ಕೆ ತೋರಿಸಿಕೊಳ್ಳಲಿಕ್ಕೆ ಪ್ರಮಾಣ ಅದೇ ದೇವರನ್ನು ನಂಬೋತಕ್ಕಂಥವ್ರಿಗೆ ದೇವರ ಬಗ್ಗೆ ಶ್ರದ್ಧೆ ವಿಶ್ವಾಸ ಪರಿಪೂರ್ಣ ನಂಬಿಕೆ ಇರುವವರಿಗೆ ಇನ್ನೊಂದು ಪ್ರಮಾಣ ಬೇಕಾ ಅವರಿಗೆ ದೇವ್ರ ಅಂತ ತೋರಿಸಿಕೊಡ್ಬೇಕಾ ಸೈಂಟಿಫಿಕ್ ಎಕ್ಸ್ಪರಿಮೆಂಟ್ ಬೇಕಾ ವೈಜ್ಞಾನಿಕ ಪ್ರಯೋಗ ಬೇಡ ಹಾಗೇ ಇಲ್ಲಿ ಹೇಳ್ತಾ ಇದ್ದಾರೆ ಆತ್ಮಜ್ಞಾನ ಇರುವವನಿಗೆ ಪುನಃ ಆತ್ಮ ಇದೆಯಾ ಅಂಥೇಳಿ ಅದಕ್ಕೆ ಪ್ರಮಾಣ ಬೇಡ ಪ್ರಮಾಣಾತೀತವಾದದ್ದು ಅಂಥೇಳಿ ಮೂವತ್ತೈದನೇ ವಿಚಾರ ಪ್ರಮಾಣಗಳಾದ ಪ್ರತ್ಯಕ್ಷವೇ ಮುಂತಾದವುಗಳನ್ನು ಶಾಸ್ತ್ರವನ್ನು ಕೈಬಿಟ್ಟರೆ ನಿಜವನ್ನು ಅರಿತುಕೊಳ್ಳುವ ಸಾಧನವೇ ಬೇರೆ ಇರುವುದಿಲ್ಲ ಆಮೇಲೆ ನಿಜವನ್ನು ಅರಿಯುವುದು ಹೇಗೆ ಪ್ರಮಾಣವಾದಂಥ ಶಾಸ್ತ್ರವೂ ಕೂಡ ಅಜ್ಞಾನದಿಂದ ಸತ್ಯವಾಗಿರುವುದರಿಂದ ಶಾಸ್ತ್ರದಿಂದ ಉಂಟಾದ ಬ್ರಹ್ಮವಿದ್ಯೆ ಎಂಬಂಥ ಜ್ಞಾನವೂ ಅಜ್ಞಾನವೇ ಆಗಿಬಿಡುವುದಿಲ್ವೇ ಆಗ ಬ್ರಹ್ಮವಿದ್ಯೆಯು ಸರಿ ಎಂದು ಹೇಗೆ ನಂಬುವುದು ಅಂತೇಳಿ ಹನ್ನೆರಡನೇ ಸಂಶಯ ಹಾಗಾಗಿ ಬ್ರಹ್ಮವಿದ್ಯೆಯು ಸರಿ ಅಂತೇಳಿ ಹೇಗೆ ನಂಬುವುದು ಅಂತೇಳಿ ಈಗ ಕೇಳ್ತಾ ಇದ್ದಾರೆ ಆತ್ಮನು ಅದಕ್ಕೆ ಉತ್ತರ ಹೇಳ್ತಾರೆ ಆತ್ಮನು ತಾನೇ ಸಿದ್ಧವಾಗಿರುವುದರಿಂದ ಸ್ವಯಂ ಸಿದ್ಧವಾಗಿರುವುದರಿಂದ ಅದನ್ನು ಅರಿಯುವುದಕ್ಕೆ ಮತ್ತೆ ಯಾವ ಪ್ರಮಾಣವೂ ಬೇಕಿಲ್ಲವೆಂದು ಹಿಂದೆಯೇ ತಿಳಿಸಿದೆ ಜ್ಞಾನಿಗೆ ಆದರೆ ಅಜ್ಞಾನಿಗೆ ಬೇಕಾಗ್ತದೆ ಶಾಸ್ತ್ರಗಳು ಶಾಸ್ತ್ರಗಳಲ್ಲಿ ಶ್ರದ್ಧೆ ಇದ್ದು ಅದನ್ನು ನಂಬಿದಾಗ ಶಾಸ್ತ್ರಗಳಲ್ಲಿ ಆತ್ಮ ಇದೆ ಅಂತೇಳಿ ಹೇಳ್ತದೆ ಆವಾಗ ಅದು ಶಾಸ್ತ್ರ ಪ್ರಮಾಣ ಆಗ್ತದೆ ಅವರಿಗೆ ಆಮೇಲೆ ಅದನ್ನು ತಿಳಿದು ಆತ್ಮವನ್ನು ಅನುಭವಿಸಿದೆ ಆವಾಗ ಜ್ಞಾನಿ ಆಮೇಲೆ ಅವನಿಗೆ ಬೇಡ ಅಂತ ಹೇಳೋದು ಯಾವುದು ಈ ಶಾಸ್ತ್ರಗಳು ಅಥವಾ ಅದರಲ್ಲಿ ಹೇಳಿರುವ ಕರ್ಮ ಉಪಾಸನೆಗಳು ನೋಡಿ ಆತ್ಮನಲ್ಲ ಅಲ್ಲದ ಆತ್ಮನಲ್ಲದ್ದನ್ನು ಆತ್ಮನೆಂದು ತಿಳಿದುಕೊಂಡರೆ ಅದು ಆತ್ಮನಲ್ಲ ಅಂಥೇಳಿ ಶಾಸ್ತ್ರವು ಹೇಳ್ತದೆ ಅಷ್ಟರ ಮಟ್ಟಿಗೆ ಶಾಸ್ತ್ರವು ಪ್ರಮಾಣವಾಗಿದೆ ಆದರೆ ಪ್ರಮಾಣ ಪ್ರಮೇಯ ವ್ಯವಹಾರವೂ ಅಜ್ಞಾನವೇ ಎಂಬುದನ್ನು ಶಾಸ್ತ್ರವು ಹೇಳಿಕೊಡುತ್ತದೆ ಆದ್ದರಿಂದ ಶಾಸ್ತ್ರದಿಂದ ಈ ತಿಳುವಳಿಕೆ ಉಂಟಾದ ಮೇಲೆ ಶಾಸ್ತ್ರವೂ ಕೂಡ ಪ್ರಮಾಣವಲ್ಲದೆ ಹೋಗ್ತದೆ ಇದರಿಂದ ಅದರ ಪ್ರಾಮಾಣ್ಯಕ್ಕೆ ಯಾವ ಇಲ್ಲ ಹೀಗೆ ಪ್ರಮಾಣ ವ್ಯವಹಾರವೇ ತಪ್ಪು ತಿಳುವಳಿಕೆಯಿಂದ ಆದದ್ದು ಅಂತೇಳಿ ಶಾಸ್ತ್ರವು ತಿಳಿಸಿಕೊಡುವುದರಿಂದ ಶಾಸ್ತ್ರಕ್ಕೆ ಅಂತ್ಯ ಪ್ರಮಾಣ ಹೆಸರು ಸಲ್ಲುತ್ತದೆ ಅಂದರೆ ಪ್ರಮಾಣಗಳಲ್ಲಿ ಕೊನೆಯದ್ದು ಶಾಸ್ತ್ರ ವೈಜ್ಞಾನಿಕ ಪ್ರಮಾಣಗಳಲ್ಲೂ ಅದಕ್ಕಿಂತ ಮೊದಲೇ ಬರ್ತದೆ ವೈಜ್ಞಾನಿಕ ಪ್ರಯೋಗಗಳು ಕೊನೆಯ ಪ್ರಮಾಣ ಶಾಸ್ತ್ರದ್ದು ಶಾಸ್ತ್ರ ಅಂದರೆ ವೇದ ಅಂತೂ ವೇದಾದಿಶಾಸ್ತ್ರಗಳು ಪ್ರಮಾಣ ಅಲ್ಲಿಗೆ ಪ್ರಮಾಣವೇ ಕೊನೆಗೊಳ್ಳುತ್ತದೆ ಆಮೇಲೆ ಪ್ರಮಾಣಾತೀತವಾದ ಬ್ರಹ್ಮತತ್ವವೇ ಉಳಿ ಉಳಿಯುವಂಥದ್ದು ಆತ್ಮತತ್ವ ಮೂವತ್ತಾರನೇ ವಿಚಾರ ಮೋಕ್ಷಾದಿಗಳು ಸುಳ್ಳು ಪ್ರಮಾಣ ವ್ಯವಹಾರವು ಅಜ್ಞಾನ ದೃಷ್ಟಿಯಲ್ಲಿ ಮಾತ್ರ ಸತ್ಯ ಶಾಸ್ತ್ರವು ಅಜ್ಞಾನ ದೃಷ್ಟಿಯಲ್ಲಿ ಪ್ರಮಾಣ ಅಂತ ಹೇಳಿ ಕಂಡದನ್ನೆಲ್ಲ ಸುಳ್ಳು ಎನ್ನುವ ವಾದಕ್ಕಿಂತ ಪ್ರತ್ಯಕ್ಷಾದಿಗಳು ನಿಜಾ ಶಾಸ್ತ್ರವು ಪ್ರಮಾಣ ಬಂಧನಾದಿಗಳು ನಿಜ ಶಾಸ್ತ್ರದಲ್ಲಿ ಹೇಳಿರುವಂತೆ ಸಾಧನೆಗಳನ್ನು ಮಾಡಿ ಬಂಧವನ್ನು ಕಳಿಸಿಕೊಂಡರೆ ಸತ್ಯವಾದ ಮೋಕ್ಷವು ಜೀವರಿಗೆ ಸಿಕ್ಕುವುದು ಎನ್ನುವ ವಾದವೇ ಮೇಲಲ್ವೇ ಎಂಬುದು ಹದಿಮೂರನೆಯ ಸಂಶಯ ಅದಕ್ಕೆ ಉತ್ತರ ಹೇಳ್ತಾರೆ ಬಂಧವು ಸತ್ಯವಾಗಿದ್ದರೆ ಅದನ್ನು ಜ್ಞಾನವು ಎಂದಿಗೂ ಕಳೆಯಲಾರದು ಬಂಧವು ಇಲ್ಲಿ ಹೇಳುವ ವಿಚಾರ ನೋಡಿ ಬಂಧನ ಇರುವಂಥದ್ದು ಹೌದು ಆದರೆ ಅದು ಸತ್ಯವಲ್ಲ ಸತ್ಯ ಅನ್ನೋದೇನು ಹೌದು ಅಂತೇಳಿದರೆ ನೀವು ವ್ಯಾವಹಾರಿಕವಾಗಿ ಬಂಧನ ತೋರಿ ಬರ್ತದೆ ಮನುಷ್ಯನಿಗೆ ಆದರೆ ನಿಜವಾಗಿ ಅದು ನೆಚ್ಚಬೇಕಾದ ಸತ್ಯ ವಸ್ತುಸ್ಥಿತಿ ಅಲ್ಲ ಅಂತೇಳಿ ಕೇವಲ ವ್ಯಾವಹಾರಿಕ ಅದು ಪಾರಮಾರ್ಥಿಕ ಸತ್ಯ ಅಲ್ಲ ಅಂತೇಳಿ ಹೇಳುವಂಥದ್ದು ಬಂಧನ ಒಂದು ವೇಳೆ ಅದು ಪಾರಮಾರ್ಥಿಕ ಸತ್ಯ ಆಗಿದ್ದರೆ ಅದನ್ನು ಜ್ಞಾನವು ಎಂದಿಗೂ ಬಿಟ್ಟು ಬಿಡಲಿಕ್ಕಾಗುವುದಿಲ್ಲ ಯಾವ ಸಾಧನವೇ ಆಗಲಿ ಪ್ರಾಪ್ಯವಾಗಿರುವ ಫಲವನ್ನು ಕೊಟ್ಟೀತೆಯೇ ಹೊರತು ಸತ್ಯವಸ್ತುವನ್ನು ನಾಶಪಡಿಸಲಾರದು ವಸ್ತುವಿನ ಪರಮಾರ್ಥ ರೂಪವನ್ನು ಮಾರ್ಪಡಿಸಲಿಕ್ಕೂ ಸಾಧ್ಯ ಇಲ್ಲ ಹೊಸದಾಗಿ ಪಡೆದದನ್ನು ನಿತ್ಯವಾಗಿಸಲು ಆಗದು ಇದ್ದದನ್ನೇ ಹೊರತು ಹೊಸದಾಗಿ ಯಾವುದನ್ನಾದ್ರೂ ನಾವು ಪಡ್ಕೊಂಡ್ರೆ ಅದು ನಮಗೆ ಶಾಶ್ವತವಾಗಿರಲಿಕ್ಕೆ ಸಾಧ್ಯ ಇಲ್ಲ ಇದನ್ನು ನೆನಪಿನಲ್ಲಿಟ್ಟರೆ ಬಂಧವು ಸತ್ಯವಾಗಿರಬೇಕೆಂಬ ಅಭಿಮಾನ ಹಾರಿ ಹೋಗ್ತದೆ ಬಂಧವು ಸತ್ಯ ಅಲ್ಲ ಅದು ಸತ್ಯವಾದರೆ ಅದನ್ನು ಬಿಡ್ಲಿಕ್ಕೆ ಆಗೋದಿಲ್ಲ ನಮಗೆ ಅದರೊಟ್ಟಿಗೆ ಇರಬೇಕಾಗ್ತದೆ ಸತ್ಯ ಅಂತ ಹೇಳುವಂಥದ್ದು ಬ್ರಹ್ಮ ಬ್ರಹ್ಮತತ್ವ ಅಥವಾ ಆತ್ಮತತ್ವ ಒಂದಕ್ಕೆ ಅದು ಸತ್ಯ ಉಳಿದವುಗಳೆಲ್ಲ ವ್ಯಾವಹಾರಿಕವಾಗಿ ಸತ್ಯವಾಗಿ ತೋರಿ ಸತ್ಯವೋ ಎಂಬಂತೆ ಕಾಣಿಸ್ತಾರೆ ಅಂಥೇಳಿ ಈ ಲೌಕಿಕ ಬಂಧನಗಳು ಇನ್ನು ಇಪ್ಪತ್ತೇಳನೇ ಮೂವತ್ತೇಳನೇ ವಿಚಾರ ನಿಜವಾಗಿರುವ ಬಂಧವನ್ನು ಕಡಿದು ಹಾಕಿ ನಿಜವಾಗಿರುವ ಮೋಕ್ಷವನ್ನು ಪಡೆಯಬೇಕೆಂಬ ವಾದ ನಿಲ್ಲುವುದಿಲ್ಲ ಯಾಕೆಂದರೆ ಒಂದು ನಿಜವನ್ನು ಕಡಿದು ಹಾಕಿ ಇನ್ನೊಂದು ನಿಜವನ್ನು ಹೊಂದುವಂಥದ್ದಲ್ಲ ಒಂದು ನಿಜವಲ್ಲ ಅಂತ ತೋರಬೇಕು ನಮಗೆ ಆವಾಗ ಇನ್ನೊಂದು ನಿಜವಾದದ್ದು ನಿಜವಾದ ನಿಜ ನಮಗೆ ಅರಿವಾಗ್ತದೆ ಯಾಕಂದರೆ ಪರಮಾತ್ಮನಿಗಿಂತ ಬೇರೆಯಾಗಿ ಬಂಧಕ್ಕೆ ಸಿಕ್ಕಿರುವನೆಂಬ ಜೀವನು ಯಾರೂ ಇರುವುದಿಲ್ಲ ಜೀವನು ಈಗ ನಿಜವಾಗಿ ಬದ್ಧನಾಗಿದ್ದು ಆಮೇಲೆ ಮುಕ್ತರ ಸ್ವರೂಪವನ್ನು ಹೊಂದುತ್ತಾನೆ ಅಂತ ಹೇಳಿದರೆ ಹೊಸದಾಗಿ ಉಂಟಾಗುವಂಥ ಮುಕ್ತಿ ಅಂತೇಳಿ ಆಗ್ತದೆ ಹಾಗಾದರೆ ಅದು ಮುಕ್ತಿಯು ಅನಿತ್ಯ ಅಂತೇಳಿ ಆಗ್ತದೆ ಮೊದಲಿರಲಿಲ್ಲ ಮುಂದೆ ಆಗುವಂಥದ್ದು ನಿಜವಾಗಿ ನಾವು ನಿತ್ಯ ಮುಕ್ತರು ಅದರ ತಿಳುವಳಿಕೆ ನಮಗೆ ಆಗಬೇಕಷ್ಟೇ ಅದರ ಜ್ಞಾನ ಆಗಬೇಕಷ್ಟೇ ನಮಗೆ ಹಾಗಾಗಿ ಬಂಧನವು ನಮಗೆ ನಿಜವಲ್ಲ ಆತ್ಮಕ್ಕೆ ಬಂಧನ ಇಲ್ಲ ಆತ್ಮವು ನಿತ್ಯ ಮುಕ್ತ ಆತ್ಮನಿಗೇನಾದರೂ ಸಂಸ್ಕಾರವನ್ನು ಉಂಟು ಮಾಡಿಕೊಂಡ ಮೇಲೆ ಮುಕ್ತಿಯಾಗುವುದು ಅಂತೇಳಿ ಕೂಡ ತಿಳಿಯಬಾರ್ದು ಯಾಕೆಂದರೆ ಗುಣವನ್ನು ಉಂಟು ಮಾಡುವುದು ದೋಷವನ್ನು ತೆಗೆದುಹಾಕುವುದು ಸಂಸ್ಕಾರವೇನಿಸ್ತದೆ ಸಂಸ್ಕಾರ ಅಂದರೆ ಹಾಗೆ ದೋಷವನ್ನು ತೆಗೆದು ಗುಣವನ್ನು ಉಂಟು ಉದಾಹರಣೆಗೆ ಈಗ ಸಂಸ್ಕರಣೆ ಮಾಡುವಂಥದ್ರೆ ಹಾಗೆ ಅದರಲ್ಲಿರುವ ಕಸಗಟ್ಟೆಗಳನ್ನು ಬೇರ್ಪಡಿಸಿ ನಮಗೆ ಬೇಕಾದಂಥದ್ದನ್ನು ಬೇರ್ಪಡಿಸಿ ಇಟ್ಟುಕೊಳ್ಳುವಂಥದ್ದು ಇದು ಸಂಸ್ಕರಣೆ ಸಂಸ್ಕಾರ ಆದರೆ ಆತ್ಮನಲ್ಲಿ ಇಲ್ಲದ ಅವನಿಗಿಂತ ಬೇರೆಯಾದ ಗುಣ ಯಾವುದೂ ಇಲ್ಲ ಆತ್ಮನಲ್ಲಿ ದೋಷ ಇಲ್ಲ ನಿರ್ದೋಷ ನಿರ್ದೋಷತ್ವ ಇದೆ ನಿರ್ದೋಷಿ ಆತ್ಮ ಹಾಗಿರುವಾಗ ಅದರಿಂದ ದೋಷಗಳನ್ನು ತೆಗಿಲಿಕ್ಕೆ ಅಂತ ಹೇಳಿಲ್ಲ ಕೇವಲ ನಮ್ಮ ಇಂದ್ರಿಯಗಳು ಚಿತ್ತ ಬುದ್ಧಿ ಅಹಂಕಾರ ಬಹಿಕ್ಕರಣ ಅಂತಹ ಕರ್ಣಗಳಲ್ಲಿ ಇರ್ಬೋದಷ್ಟೇ ದೋಷಗಳು ಆತ್ಮನಲ್ಲಿ ಯಾವ ದೋಷವೂ ಇಲ್ಲ ಆದ್ದರಿಂದ ಸಂಸ್ಕಾರದಿಂದ ಮೋಕ್ಷವು ಬರುವುದು ಅಂತೇಳಿ ಸರಿಯಲ್ಲ ಆತ್ಮವು ನಿತ್ಯ ಮೋಕ್ಷ ಸ್ವರೂಪವಾದದ್ದು ನನ್ನ ಸ್ವರೂಪವೇ ಅದು ಅಂತೇಳಿ ತಿಳ್ಕೊಳ್ಳುವಂಥದ್ದು ಅಷ್ಟೇ ಬಾಕಿ ಇರೋದು ನಮಗೆ ಅದನ್ನು ಅರ್ಥ ಮಾಡಿಕೊಳ್ಳುವಂಥದ್ದು ಹೊರತು ನಾವು ಇನ್ನು ಮುಕ್ತಿಯನ್ನು ಪಡೆಯುವಂಥದ್ದಲ್ಲ ನಾವು ಸದಾ ಮುಕ್ತರೇ ಅದನ್ನು ಅರ್ಥ ಮಾಡಿಕೊಂಡ್ರೆ ತಿಳ್ಕೊಂಡ್ರೆ ಈ ಭವ ಬಂಧನದಿಂದ ಬಿಡುಗಡೆಯನ್ನು ಹೊಂದುತ್ತೇವೆ ಅಂದರೆ ಬಂಧನದ ಬಿಡುಗಡೆ ಅಂದರೆ ನಿಜವಾದ ಬಂಧನ ಅಲ್ಲ ಇದು ಬಂಧನವೇ ಎಂಬಂತೆ ತೋರಿಕೊಳ್ತಾ ಇರ್ತಕ್ಕಂಥದ್ದು ಅಂಥೇಳಿ ನಾವು ತಿಳಿಬೇಕು ಅಂತೇಳಿ ಅಂದರೆ ಕಮಲದ ಎಲೆಗೆ ನೀರು ಹೇಗೆ ಹನಿ ಹನಿ ಅದು ಅಂಟಿಕೊಳ್ಳೋದಿಲ್ವೋ ನೀರು ಅದೇ ರೀತಿಯಲ್ಲಿ ಈ ಸಂಸಾರದಲ್ಲಿ ಇದ್ದು ಕೂಡ ನಾವು ಅದರ ಮೋಹಕ್ಕೆ ಬೀಳದೆ ಕೇವಲ ಕರ್ತವ್ಯ ಕರ್ಮ ದೃಷ್ಟಿಯಿಂದಲೋ ಭಗವದರ್ಪಣ ಬುದ್ಧಿಯಿಂದಲೋ ಮಾಡ್ತಾ ಇರಬೇಕು ನಮ್ಮ ಕರ್ತವ್ಯಗಳನ್ನು ಅಂತೇಳಿ ಹೇಳ್ತಾರೆ ಬ್ರಹ್ಮವು ಒಂದು ಕಡೆ ಇರುವುದೆಂದು ನಾವು ಅದನ್ನು ಅಲ್ಲಿಗೆ ಹೋಗಿ ಪಡೀಬೇಕು ಅಂತೇಳಿ ತಿಳಿಯೋದು ಕೂಡ ತಪ್ಪೇ ಆಗಿದೆ ಯಾಕೆಂದರೆ ಬ್ರಹ್ಮವು ಸರ್ವವ್ಯಾಪಿ ಆದ ಕಾರಣ ಅದನ್ನು ಹೊಸದಾಗಿ ಪಡೆಯಬೇಕಾದೇನು ಇಲ್ಲ ನಮ್ಮೊಳಗೂ ಬ್ರಹ್ಮವೇ ಇರತಕ್ಕಂಥದ್ದು ನಮ್ಮೊಳಗು ಅಂದರೆ ನಮ್ಮ ಶರೀರದೊಳಗಡೆ ನಾವು ಬ್ರಹ್ಮವೇ ಈ ಶರೀರ ನಮ್ಮದು ಅಂತ ನಾವು ಹೇಳ್ತಾ ಇದ್ದೇವೆ ಅಷ್ಟೇ ನಾವಲ್ಲ ಶರೀರ ನಮ್ಮದು ಅಂತೇಳಿ ಹೇಳುವುದು ಶರೀರವನ್ನು ನಾವು ಹಾಗಾಗಿ ನಾವು ಯಾರು ಅಂದರೆ ಬ್ರಹ್ಮ ಆತ್ಮ ಮೂವತ್ತೆಂಟನೇದು ಮೋಕ್ಷವು ಮತ್ತೆ ಯಾವ ಸಾಧನದಿಂದಲೂ ಉಂಟಾಗುವುದಿಲ್ಲ ಅಂತೇಳಿ ಜ್ಞಾನವಾದ ಮೇಲೆ ಅದು ಉಂಟಾಗುವುದು ಎನ್ನುವುದನ್ನು ಒಪ್ಪಲೇಬೇಕಲ್ವ ಅವಶ್ಯವಾಗಿ ಜ್ಞಾನದ ಕಾರ್ಯವೇ ಆಯಿತು ಕಾರ್ಯವೆಲ್ಲ ಅನಿತ್ಯವೂ ತಿಳಿಯಾದರೆ ಜ್ಞಾನ ಕಾರ್ಯವಾದ ಮೋಕ್ಷವೂ ಅನಿತ್ಯವೇ ಆಗಬೇಕಲ್ಲ ಅಂತೇಳಿ ಇನ್ನೊಂದು ಸಂಶಯ ಹದಿನೈದನೇ ಸಂಶಯ ಅಂತ ಹೇಳ್ತಾರೆ ಮೋಕ್ಷವು ಜ್ಞಾನದಿಂದ ಉಂಟಾಗುವುದಿಲ್ಲ ಇದ್ದ ಮೋಕ್ಷವೇ ಜ್ಞಾನದಿಂದ ತಿಳಿಯುತ್ತದೆ ನೋಡಿ ಯಾವ ಹೇಳ್ತಾರೆ ಸರಿಯಾದ ತಿಳುವಳಿಕೆ ಅಂದರೆ ಇದ್ದದ್ದನ್ನು ತಿಳಿಸುವಂತಹ ಜ್ಞಾನವೇ ಹೊರತು ಇಲ್ಲದ್ದನ್ನು ಉಂಟು ಮಾಡುವ ಶಕ್ತಿ ಅಲ್ಲ ಆದ ಮೋಕ್ಷವು ನಿತ್ಯ ಸಿದ್ಧ ವಸ್ತುವಾಗಿದ್ದು ಜ್ಞಾನದಿಂದ ಗೊತ್ತಾಗುವುದರಿಂದ ಅದನ್ನು ಜ್ಞಾನದ ಕಾರ್ಯವೆಂದು ಉಪಚಾರಕ್ಕೆ ಕರೆಯುತ್ತಾರೆ ಅಂತೇಳಿ ತಿಳಿಯಬೇಕು ನಿಜವಾಗಿ ಕಾರ್ಯಕಾರಣ ಭಾವ ಇಲ್ಲ ಅದನ್ನು ಅರಿಯುವಂಥದ್ದಷ್ಟೇ ಮೋಕ್ಷ ಸ್ಥಿತಿಯನ್ನು ತಿಳುವ ಜ್ಞಾನದಿಂದಲೇ ಹೊರತು ಅದು ಜ್ಞಾನದ ಕಾರ್ಯ ಅಂತೇಳಿ ಅದು ಉಪಚಾರ ಅಷ್ಟೇ ಇದ್ದಂಥ ತಿಳಿಯುವುದು ಜ್ಞಾನದಿಂದ ಮೋಕ್ಷ ಆಗುವುದು ಅಂತ ಹೇಳಿದರೆ ಜ್ಞಾನ ಕೈವಲ್ಯಂ ಅದು ಜ್ಞಾನದ ಕಾರ್ಯ ಅಂತೇಳಿ ಅಲ್ಲ ಆ ತಿಳುವಳಿಕೆ ಉಂಟಾದರೆ ನಾನು ನಿತ್ಯ ಮುಕ್ತ ನಾನು ಆತ್ಮ ನಾನು ಬ್ರಹ್ಮ ಅಂಥೇಳಿ ತಿಳುವಳಿಕೆ ಅದರ ಅರಿವು ನಮಗೆ ಮೂಡಬೇಕು ನಿಜವಾಗಿ ನಾವು ಅದೇ ಸ್ಥಿತಿಯಲ್ಲಿ ಇರುವವರು ಅದು ನಮಗೂ ಗೊತ್ತಿಲ್ಲ ಯಥಾರ್ಥ ಆ ಗೊತ್ತಾದರೆ ಅದೇನೇ ಜ್ಞಾನ ಅಂತೇಳಿ ಹೇಳುವಂಥದ್ದು ಆಗ ನಮಗೆ ಅದರ ತಿಳುವಳಿಕೆ ಉಂಟಾಗ್ತದೆ ಅಂತೇಳಿ ಹೊಸತಾಗಿ ಒಂದು ವಸ್ತು ಅಲ್ಲಿ ಆತ್ಮವೇ ಅಥವಾ ಮೋಕ್ಷವೇ ಅಲ್ಲಿ ಹೊಸತಾಗಿ ಬರುವಂಥದ್ದಲ್ಲ ನಾವು ಮೋಕ್ಷ ಲ್ಲಿ ನೆಲೆಸಿರುವವರು ಅಂತೇಳಿ ನಮ್ಮ ಮದ್ದು ಅರಿವು ಉಂಟಾಗ್ತದೆ ಜ್ಞಾನ ಆತ್ಮನಿಗಿಂತ ಮೂವತ್ತೊಂಬತ್ತನೆಯದು ಆತ್ಮನಿಗಿಂತ ಬೇರೆಯಾದ ಬ್ರಹ್ಮವಿಲ್ಲವಾದರೆ ಬ್ರಹ್ಮವೇ ಸಂಸಾರಿ ಎಂದಾಗುವುದಲ್ಲ ಇದಕ್ಕೇನು ಗತಿ ಎಂಬುದು ಸಂಶಯ ಸಂಸಾರವು ನಿಜವಾಗಿ ಯಾರಿಗೂ ಇರುವುದಿಲ್ಲವೆಂಬುದೇ ಸಿದ್ಧಾಂತ ಸಂಸಾರಿ ಅಂತ ಹೇಳಿದರೆ ಮದುವೆ ಆದ ಕುಟುಂಬದಲ್ಲಿ ಇದ್ದ ತಕ್ಷಣ ಸಂಸಾರಿ ಅಂತೇಳಿ ಅಲ್ಲ ಆತ್ಮನಿಗೆ ಸಂಸಾರ ಇಲ್ಲ ಅಂತೇಳಿ ಈ ದೇಹಕ್ಕಿದೆ ಈ ಇಂದ್ರಿಯಗಳಿಗಿದೆ ಆತ್ಮನು ಬ್ರಹ್ಮವೇ ಎಂದು ಇವನಲ್ಲಿ ಯಾವ ಸಂಸಾರವೂ ಇರುವುದಿಲ್ಲವೆಂದು ಅನುಭವವನ್ನು ಅನುಸರಿಸಿ ತೋರಿಸಿಕೊಟ್ಟಿರುವುದರಿಂದ ಬ್ರಹ್ಮವು ಸಂಸಾರ ಎನ್ನುವುದು ಎಂದಿಗೂ ಸರಿಯಾಗುವುದಿಲ್ಲ ಆದ ಕಾರಣ ಸಂಸಾರವಿದೆ ಎಂಬುದೇ ಅಜ್ಞಾನ ನಾನು ಅಂತೇಳಿದರೆ ಆತ್ಮದಲ್ಲಿ ತಿಳ್ಕೊಂಡ್ರೆ ನನಗೆ ಸಂಸಾರ ಇಲ್ಲ ಯಾರಿಗೆ ಆತ್ಮನಿಗೆ ಈ ಪಾಂಚಭೌತಿಕವಾದ ಯಾವ ಶರೀರ ಇದೆ ಇಂದ್ರಿಯಗಳಿಂದ ಕೂಡಿದ್ದು ಇದಕ್ಕೆ ಸಂಸಾರ ಇದೆ ಅದು ಕೂಡ ಇನ್ನೊಂದು ಅಂಥದ್ದೇ ಶರೀರದೊಟ್ಟಿಗೆ ಪರಿವಾರ ಇನ್ನೊಂದು ಇನ್ನು ಕೆಲವಾರು ತಂದೆ ತಾಯಿ ಪತ್ನಿ ಮಕ್ಕಳು ಇದೆಲ್ಲ ಆ ಶರೀರಗಳು ಆ ಶರೀರಗಳೊಂದಿಗೆ ಇದಕ್ಕೆ ವ್ಯವಹಾರ ಈ ಶರೀರಕ್ಕೆ ಹೊರತು ಒಳಗಿರತಕ್ಕಂಥ ಅಥವಾ ಒಳ ಹೊರಗು ಬ್ರಹ್ಮಕ್ಕೆ ಸಂಸಾರ ಇಲ್ಲ ಇದು ಈ ಜಗತ್ತೇ ಸಂಸಾರ ಅಂತೇಳಿ ಹೇಳ್ಬೋದು ಆದರೂ ಸಂಸಾರ ಏನತಕ್ಕಂಥದ್ದು ಮಿಥ್ಯ ಅಂತೇಳಿ ಹೇಳೋದಿದ್ರೆ ಬ್ರಹ್ಮನಿಗೆ ಆ ಮಿಥ್ಯಾತ್ವದ ಆರೋಪ ಇಲ್ಲ ಇದು ಕೇವಲ ತೋರಿಕೆ ಮಾತ್ರ ಆಭಾಸ ಅಂಥೇಳಿ ಹಾಗಾಗಿ ಸಂಸಾರವಿದೆ ಅಂತೇಳಿ ಹೇಳುವಂಥದ್ದೇ ಅಜ್ಞಾನ ನಾವು ಮಾತ್ರ ತೋರಿ ನಮ್ಮ ವ್ಯಾವಹಾರಿಕವಾಗಿ ಇನ್ನು ವಿಚಾರ ಹಾಗಾದರೆ ಆತ್ಮನಿಗೆ ಅಜ್ಞಾನವಿರಬೇಕಾದ್ದರಿಂದ ಬ್ರಹ್ಮಕ್ಕೆ ಅಜ್ಞಾನವಿದೆ ಅಂತೇಳಿ ಆಯಿತಲ್ಲ ಅಜ್ಞಾನವುಳ್ಳ ಬ್ರಹ್ಮವನ್ನು ಅರಿಯುವುದರಿಂದ ನಮಗಾಗಬೇಕಾದರೂ ಏನು ಆಗಬೇಕಾದರೂ ಏನು ಅಂತೇಳಿ ಹದಿನೇಳನೇ ಸಂಶಯವನ್ನು ಹೇಳ್ತಾರೆ ಇದಕ್ಕೆ ಪರಿಹಾರ ಏನು ಅಂತೇಳಿ ಆತ್ಮನು ಅವಿದ್ಯೆಯನ್ನು ತನ್ನ ಜ್ಞಾನಕ್ಕೆ ವಿಷಯವಾಗಿ ಅರಿಯುತ್ತಾನೆ ಆದ್ದರಿಂದ ಆತ್ಮನಿಗಿಂತ ಅಜ್ಞಾನವು ಬೇರೆಯಿಂದ ಆಗುವುದೇ ಹೊರತು ಅದು ಆತ್ಮನ ಧರ್ಮದಿಂದ ಆಗುವುದಿಲ್ಲ ಗಡಿಗೆಯನ್ನು ಅರಿಯುವವನಲ್ಲಿ ಆ ಗಡಿಗೆಯ ಧರ್ಮಗಳು ಇರುವವೆನ್ನಬಹುದೇ ಗಡಿಗೆ ಅಂದರೆ ಪಾತ್ರೆಯನ್ನು ಒಬ್ಬ ನೋಡ್ತಾ ಇದ್ದಾನೆ ಆ ಪಾತ್ರೆಯ ಧರ್ಮಗಳು ಅವನಲ್ಲಿದೆಯಾ ಅದನ್ನು ನೋಡ್ತಾ ಇದ್ದಾನೆ ಅದನ್ನು ತಿಳ್ಕೊಳ್ತಾ ಇದ್ದಾನೆ ಅಂತ ಹೇಳಿ ಆದರೆ ಅದರ ಧರ್ಮ ಇವನ ಧರ್ಮವೇ ಇದರಂತೆ ಅವಿದ್ಯಾದಿಗಳೆಲ್ಲವೂ ಅನಾತ್ಮವೇ ಹೊರತು ಆತ್ಮವಲ್ಲ ಅವಿದ್ಯೆಗಳು ಅದನ್ನು ಆತ್ಮನು ಅರಿಲಿಕ್ಕೆ ಹೋಗ್ತಾನೆ ತಿಳಿಯಲಿಕ್ಕೆ ಹೋಗ್ತಾನೆ ಅದರ ಬಗ್ಗೆ ಹೊರತು ಅದು ಆತ್ಮನ ಗುಣ ಅಲ್ಲ ಆತ್ಮನ ಧರ್ಮವೂ ಆತ್ಮಸ್ವರೂಪವಾದ ಚೈತನ್ಯದಲ್ಲಿ ಯಾವ ವಿದ್ಯೆಯೂ ಇರುವುದಿಲ್ಲ ಸುಷುಪ್ತಿ ಸಮಾಧಿ ಸುಶು ಸುಷುಪ್ತಿ ಅಂದರೆ ಗಾಢನಿದ್ದೆ ಸಮಾಧಿ ಮುಂತಾದ ಅನುಭವಗಳಿಂದ ಈ ಸ್ವರೂಪವನ್ನು ಮನಗಾಣಬಹುದು ಅಂತೇಳಿ ಹಿಂದೆ ಹೇಳಿದೆ ಆತ್ಮನಲ್ಲಿ ಯಾವುದೇ ಅವಿದ್ಯೆ ಇಲ್ಲ ಇಂದ್ರಿಯಗಳು ಎಲ್ಲ ಮಲಗಿದಾಗ ಕೇವಲ ಆತ್ಮ ಅನುಭವ ಏನಾಗ್ತದೆ ಸುಷುಪ್ತಿಯಲ್ಲಿ ಮತ್ತು ಸಮಾಧಿಯಲ್ಲಿ ಅದೇ ಸತ್ಯವಾದ ಅನುಭವ ಆವಾಗ ಬೇರೆ ಯಾವ ಅನುಭವವೂ ಆಗುವುದಿಲ್ಲ ನೋಡಿ ಈಗ ನಮಗೆ ಗಾರ್ಡ ನಿದ್ದೆ ಮಾಡಿದಾಗ ನಾನು ನಿದ್ದೆ ಮಾಡಿದ್ದೆ ಅಷ್ಟೇ ಗೊತ್ತು ಹೊರತು ಕನಸು ಕೂಡ ಇಲ್ಲ ಗಾರ್ಡನ್ ನಿದ್ದೆಯಲ್ಲಿ ಎಚ್ಚರವೂ ಇಲ್ಲ ಯಾವುದೂ ಇಲ್ಲ ಅದು ಕೇವಲ ಸುಶುಪ್ತಿ ಹಾಗೆ ಆ ಸುಶುಪ್ತಿಯಲ್ಲಿ ಆಗುವಂಥ ಅನುಭವ ಏನಿದೆ ಅದು ಆತ್ಮನಿಗೆ ಆಗಿರತಕ್ಕಂಥ ಅನುಭವ ಹಾಗಾಗಿ ಅಲ್ಲಿ ಯಾವುದೇ ಸಂಸಾರ ಇಲ್ಲ ಯಾವುದೂ ಇಲ್ಲ ಹಾಗಾದರೆ ನಲವತ್ತೊಂದನೇ ಪ್ರಶ್ನೆ ಜ್ಞಾ ಅಜ್ಞಾನವೂ ಯಾರಿಗೂ ಇಲ್ಲ ಸಂಸಾರವೂ ಯಾರಿಗೂ ಇಲ್ಲ ಎಂದಾಯಿತಷ್ಟೇ ಇನ್ನು ಶಾಸ್ತ್ರದಿಂದಲಾದರೂ ಆಗಬೇಕಾದ್ದೇನು ಶಾಸ್ತ್ರದಿಂದ ಏನು ಪ್ರಯೋಜನ ಅಂತೇಳಿ ಹದಿನೆಂಟನೇ ಸಂಶಯ ಅಜ್ಞಾನವಾಗಲಿ ಸಂಸಾರವಾಗಲಿ ಯಾರಿಗೂ ಇಲ್ಲವೆಂದು ನಮ್ಮ ಆತ್ಮನು ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವರೂಪನೆಂದು ತಿಳಿದ ಮೇಲೆ ತಿಳಿದ ಮೇಲೆ ಶಾಸ್ತ್ರದಿಂದ ಆಗಬೇಕಾದ್ದೇನೂ ಇಲ್ಲ ಅದನ್ನು ತಿಳಲಿಕ್ಕೆ ಶಾಸ್ತ್ರ ಇರುವಂಥದ್ದು ಇದನ್ನು ತಿಳಿಯದವರೆಗೆ ಮಾತ್ರ ಶಾಸ್ತ್ರ ಬೇಕಾಗ್ತದೆ ನಲವತ್ತೆರಡನೇದು ಇಂತಹ ಬ್ರಹ್ಮವಿದ್ಯೆಯಿಂದ ಆಗಬೇಕಾದ್ದೇನು ಬ್ರಹ್ಮಜ್ಞಾನಿಗಳೆಂಬುವರು ಮಿಕ್ಕ ಎಲ್ಲರಂತೆಯೇ ಸಂಸಾರಿಗಳಾಗಿ ಇರ್ತಾರಲ್ಲ ಅಂತೇಳಿ ಹತ್ತೊಂಬತ್ತನೇ ಸಂಶಯ ನಿತ್ಯ ಶುದ್ಧ ಬುದ್ಧಮುಕ್ತ ಸ್ವರೂಪನಾದ ಬ್ರಹ್ಮವೇ ಜ್ಞಾನಿಯು ತಾನು ಕರ್ಮವನ್ನು ಮಾಡಿ ಫಲವನ್ನು ಅನುಭವಿಸು ಸಂಸಾರಿ ಎಂದು ತಿಳಿದಿರುವನೆಂಬುದು ಹಾಸ್ಯಾಸ್ಪದವಾದ ಮಾತು ತಾನ ಪುಣ್ಯ ಸಂಪಾದನೆ ಪಾಪ ಮಾಡಿದೆ ಪುಣ್ಯ ಮಾಡಿದೆ ಅಂತೇಳಿ ಅವನು ಗ್ರಹಿಸುವುದಿಲ್ಲ ಹಾಗೆ ಗ್ರಹಿಸಿದರೆ ಅವನು ಬ್ರಹ್ಮಜ್ಞಾನಿ ಅಂತ ಹೇಳಿದರೆ ತಪ್ಪು ಯಾಕೆಂದರೆ ಶರೀರವೇ ಮುಂತಾದವು ತಾನೆಂದು ತಿಳಿದಿರುವ ಆತನಿಗೆ ಶರೀರ ಆದಿಗಳಿಗೆ ಅನುಕೂಲವಾಗಬೇಕೆಂಬ ಅವಕ್ಕೆ ಪ್ರತಿಕೂಲವಾಗಿರುವುದರಿಂದ ದ್ವೇಷ ಅವು ಎಲ್ಲಿ ನಾಶವಾಗಿ ಬಿಡುವು ಅವಕ್ಕೆ ಇಲ್ಲಿ ತೊಂದರೆ ಬರುವುದು ಎಂಬಂಥ ಭಯ ಅವುಗಳನ್ನು ಹೇಗಾದರೂ ಕಾಪಾಡಿಕೊಳ್ಳಬೇಕೆಂಬ ಮೋಹ ಇವೇ ಮುಂತಾದ ಅನರ್ಥಗಳು ಹಿಂದೆ ಒಂದು ಬರ್ತಾ ಬರ್ತಾ ಇರ್ತವೆ ಹೀಗೆ ಇದು ಸಂಸಾರಿಗಳ ಎಲ್ಲರಿಗೂ ವಿಷಯವೇ ಇದೆ ರಕ್ಷಣೆ ಮಾಡ್ತಕ್ಕಂಥದ್ದು ಸಂಪಾದನೆ ಮಾಡ್ತಕ್ಕಂಥದ್ದು ಸಂಪಾದಿಸಿದ್ದನ್ನು ರಕ್ಷಣೆ ಮಾಡ್ತಕ್ಕಂಥದ್ದು ಶರೀರ ರಕ್ಷಣೆ ದೇಹ ಆರೋಗ್ಯ ರಕ್ಷಣೆ ಎಲ್ಲ ಕೂಡ ಆದರೆ ಈ ದೇಹಾದಿಗಳು ತಾನಲ್ಲವೆಂದೂ ಅವು ಪರಮಾರ್ಥವಾಗಿ ಇರುವುದೇ ಇಲ್ಲವೆಂದು ತನ್ನ ಸ್ವರೂಪ ನಿತ್ಯವಾಗಿಯೂ ಶುದ್ಧವಾಗಿಯೂ ಜ್ಞಾನಸ್ವರೂಪವಾಗಿಯೂ ಯಾವ ಬಂಧವೂ ಇಲ್ಲದಾಗಿಯೂ ಇರುವುದೆಂದು ಅರಿತುಕೊಂಡವನಿಗೆ ಮೇಲೆ ಹೇಳಿದಂಥ ಸಂಸಾರವ ಇರುವುದು ಅಂತೇಳಿ ಹೇಳಿ ರೂಪದೋ ಆದ ಕಾರಣ ಸಂಸಾರದ ಸಕಲ ವಿಧವಾದ ಅನರ್ಥಗಳು ಇಲ್ಲವಾಗ್ತವೆ ಇಲ್ಲವಾಗುವಂಥದ್ದು ಬ್ರಹ್ಮವಿದ್ಯೆಗೆ ಒಂದು ಪ್ರಯೋಜನ ಜ್ಞಾನಿಯಾದವನು ತನಗಾಗಿ ಮಾಡಿಕೊಳ್ಳಬೇಕಾದದ್ದು ಏನೂ ಇರುವುದಿಲ್ಲ ಬಿಡಬೇಕಾದದ್ದು ಏನೂ ಇರುವುದಿಲ್ಲ ಇದರಿಂದ ಅವನು ಮಿಕ್ಕವರ ಹಾಗೆ ತಲ್ಲಣಗೊಳ್ಳದೆ ಶಾಂತನಾಗಿರ್ತಾನೆ ಅದೇ ಇದರ ಪ್ರಯೋಜನ ಈ ಪರಮಶಾಂತಿಯು ಬ್ರಹ್ಮವಿದ್ಯೆಗೆ ಮತ್ತೊಂದು ಪ್ರಯೋಜನ ಒಂದು ಸಕಲ ಅನರ್ಥಗಳು ಇಲ್ಲವಾಗುವಂಥದ್ದು ಇನ್ನೊಂದು ಪರಮಶಾಂತಿ ಇದೇ ಬ್ರಹ್ಮವಿದ್ಯೆಯ ಪ್ರಯೋಜನ ಅಂತೇಳಿ ಅಂದರೆ ಅದನ್ನು ಹೇಳಿದ್ದು ಇದನ್ನೆಲ್ಲ ಮಿಥ್ಯೆ ಅಂಥೇಳಿ ಭಾವಿಸಿ ಸುಮ್ಮನೆ ಕೂತ್ಕೊಳ್ಳುವಂತಲ್ಲ ತನ್ನ ಕರ್ತವ್ಯವನ್ನು ತಾನು ಮಾಡ್ತಾ ಇರೋದು ಆದರೆ ಪುಣ್ಯ ಪಾಪಗಳು ಹಂಗಿಲ್ಲದೆ ಮಾಡುವಂಥದ್ದು ಇದರಿಂದ ಒಳ್ಳೆಯದಾಗಬೋದರಿಂದ ಕೆಟ್ಟದಾಗ್ಬೋದು ಅಂತೇಳಿ ಇಲ್ಲ ಇಂದ್ರಿಯಗಳು ಇಂದಿರಷ್ಟೇ ಪ್ರವರ್ತಿಸ್ತಾ ಇರ್ತವೆ ತಾನಲ್ಲ ಅದು ಮಾಡುವಂಥದ್ದು ಎಂಬ ಭಾವ ಇದ್ದರೆ ತಾನು ಆತ್ಮಸ್ವರೂಪ ಅಂತೇಳಿ ತಿಳುವ ತಿಳುವಳಿಕೆ ಇದ್ದರೆ ಆವಾಗ ಅವನಿಗೆ ಯಾವುದರಿಂದಲೂ ತಲ್ಲಣ ಉಂಟಾಗುವುದಿಲ್ಲ ಪರಮಶಾಂತಿ ಉಂಟಾಗ್ತದೆ ಅವನಿಗೆ ಅನರ್ಥಗಳು ಇಲ್ಲವಾಗ್ತವೆ ಅಂಥೇಳಿ ಹೇಳ್ತಾರೆ ನಲವತ್ತ ಮೂರನೇ ವಿಚಾರ ಈ ಬ್ರಹ್ಮಜ್ಞಾನವು ಎಲ್ಲರಿಗೂ ಇದೇ ನಿಜವಾದ ತಿಳುವಳಿಕೆ ಆದರೆ ಎಲ್ಲರಿಗೂ ಹೀಗೆ ತೋರಬಾರದು ಯಾಕೆ ಈ ವಿಷಯದಲ್ಲಿ ಜನರು ಯಾಕೆ ಚರ್ಚೆ ಮಾಡ್ತಾ ಇದ್ದಾರೆ ಎಂಬುದು ಇಪ್ಪತ್ತನೇ ಸಂಶಯ ಈ ಜ್ಞಾನ ಎಲ್ಲರಿಗೂ ಆಗುವುದಿಲ್ಲವೆಂಬುದು ನಿಜವೇ ಅವರು ತಮಗೆ ಅದು ಅವಶ್ಯವಾಗಿ ಬೇಕೆಂದು ಹಾ ತೊರೆಯುವವರೆಗೂ ಇದಾಗುವುದಿಲ್ಲ ಅದೇ ಕಾರಣ ಆ ಬೇಕು ಅಂತೇಳಿ ಎನ್ನತಕ್ಕಂತಹ ಆ ಹಂಬಲ ಇಲ್ಲದಿರುವುದೇ ಕಾರಣ ದುರಭಿಮಾನವನ್ನು ಬಿಟ್ಟು ಶಮ ದಮ ಶಮ ಅಂದರೆ ಮನಸ್ಸಿನ ನಿಯಂತ್ರಣ ದಮ ಅಂದರೆ ಇಂದ್ರಿಯ ನಿಗ್ರಹ ಉಪರತಿ ಅಂದರೆ ಆತ್ಮರತಿ ತನ್ನಲ್ಲಿ ತಾನು ಆತ್ಮನಲ್ಲಿ ತಾನು ಚಿಂತನೆ ಮಾಡುತ್ತಾ ಸಂತೋಷವನ್ನು ಹೊಂದುವಂಥದ್ದು ತಿತಿಕ್ಷೆ ಕ್ಷಮಾಗುಣ ಸಹನೆ ತಾಳ್ಮೆ ಸಹಿಸುವಂತಹ ಶಕ್ತಿ ಶ್ರದ್ಧೆ ಸಮಾಧಾನ ಎಂಬಂತಹ ಷಟ್ ಸಂಪತ್ತಿ ಅಂತ ಹೇಳ್ತಾರೆ ಶಮದಮ ಉಪರ ಅತಿಥಿಕ್ಷೆ ಶ್ರದ್ಧೆ ಸಮಾಧಾನ ಅಂತಕ್ಕಂಥ ಶಮಧಮಾದಿ ಷಟ್ ಸಂಪತ್ತಿ ಇದು ಬ್ರಹ್ಮಜ್ಞಾನಕ್ಕೆ ಒಂದು ಪೂರ್ವ ಪೀಠಿಕೆ ಅಥವಾ ಅಗತ್ಯ ಬ್ರಹ್ಮಜ್ಞಾನವಾಗಲಿಕ್ಕೆ ಬೇಕಾದಂತಹ ಹಾಗಾಗಿ ಏನು ಹೇಳ್ತಾರೆ ಇವುಗಳನ್ನು ಎಂಬಂತಹ ಸಾಧನಗಳು ಇವುಗಳು ಆರು ಈ ಸಾಧನಗಳನ್ನು ಅಳವಡಿಸಿಕೊಂಡು ವೇದಾಂತ ಶಾಸ್ತ್ರದಲ್ಲಿ ಹೇಳಿರುವಂತೆ ಬ್ರಹ್ಮನಿಷ್ಠರಾದ ಗುರುಗಳ ಉಪದೇಶವನ್ನು ಹೊಂದಿ ಅದನ್ನೇ ಕುರಿತು ಆಲೋಚಿಸಿ ನೋಡಿದರೆ ಅವಶ್ಯವಾಗಿ ಜ್ಞಾನ ಉಂಟಾಗ್ತದೆ ಎಲ್ರಿಗೂ ಜ್ಞಾನ ಆಗುವುದಿಲ್ಲ ಅಂತ ಹೇಳುವುದು ಸರಿಯೇ ಈ ರೀತಿ ಅದರ ಬಗ್ಗೆ ಹಂಬಲ ತಿಳಿಯಬೇಕು ಅಂತ ಮೊದಲು ಆಮೇಲೆ ಆ ಶ್ರಮದಾಮ ಉಪರ ಅತಿಥಿ ದೀಕ್ಷೆ ಶ್ರದ್ಧಾ ಷಟ್ ಸಂಪತ್ತಿಗಳನ್ನು ಅಳವಡಿಸಿಕೊಂಡು ಆ ಸಾಧನ ಮಾರ್ಗದ ಮೂಲಕ ವೇದಾಂತ ಶಾಸ್ತ್ರದ ಹೇಳಿರುವಂತೆ ಬ್ರಹ್ಮನಿಷ್ಠರಾದ ಗುರುಗಳ ಉಪದೇಶವನ್ನು ಹೊಂದಿ ಅದನ್ನೇ ಕುರಿತು ಆಲೋಚಿಸಿ ನೋಡಿದರೆ ಅವಶ್ಯವಾಗಿ ಜ್ಞಾನ ನಾಲ್ಕ್ ನಲ್ವತ್ನಾಲ್ಕನೇ ವಿಚಾರ ಬ್ರಹ್ಮಜ್ಞಾನದಿಂದ ನಮ್ಮ ಜ್ಞಾನವು ತಪ್ಪೆಂದು ತಿಳಿಯುವಂತೆಯೇ ಬ್ರಹ್ಮಜ್ಞಾನಕ್ಕಿಂತ ಪ್ರಬಲವಾದ ಮತ್ತೊಂದು ಜ್ಞಾನದಿಂದ ಅದೂ ತಪ್ಪೆಂದು ತಿಳಿಯಬಾರದೇಕೆ ಅದೇ ಸರಿಯಾದ ತಿಳಿದೊಳಗಿನ ನಿಶ್ಚಯಿಸುವುದು ಹೇಗೆ ಅಂಥೇಳಿ ಇಪ್ಪತ್ತೊಂದನೇ ಸಂಶಯ ಆತ್ಮನೊಬ್ಬನೇ ಪರಮಾರ್ಥವೆಂಬುದೇ ಬ್ರಹ್ಮಜ್ಞಾನ ಈ ಬ್ರಹ್ಮಜ್ಞಾನ ಅದನ್ನು ಹೊಡೆಯುವುದಕ್ಕೆ ಎರಡನೇ ವಸ್ತುವೆ ಇರುವುದಿಲ್ಲವಾದ್ದರಿಂದ ಬ್ರಹ್ಮಜ್ಞಾನವನ್ನು ಬಾಧಿಸುವ ಎರಡನೇ ಜ್ಞಾನ ಉಂಟಾಗುವುದೆಂಬ ಶಂಕೆಗೆ ಅವಕಾಶವಿಲ್ಲ ಯಾಕಂದರೆ ಆತ್ಮ ಒಂದೇ ಇದೇ ಕಡೆಯ ಜ್ಞಾನ ಇದರ ಮುಂದೆ ಸಂಶಯವಾಗಲಿ ಪ್ರಮಾಣ ಜ್ಞಾನವಾಗಲಿ ಯಾವುದೂ ಇಲ್ಲ ಯಾಕಂದರೆ ನಾವು ಆತ್ಮಸ್ವರೂಪರು ಬ್ರಹ್ಮಸ್ವರೂಪರು ಅದಕ್ಕಿಂತ ಮೇಲಿನದ್ದಿಲ್ಲ ನಲವತ್ತೈದನೆಯದು ದರ್ಶನಕಾರರಿಲ್ಲ ತಮ್ಮ ತಮ್ಮ ಸಿದ್ಧಾಂತವೇ ಸರಿ ಅಂತ ಹೇಳಿ ಬಗೆ ಬಗೆಯ ಯುಕ್ತಿಗಳಿಂದ ತೋರಿಸ್ತಾ ಇದ್ದಾರೆ ಶಾಸ್ತ್ರವಾಕ್ಯಗಳನ್ನು ಅವರು ಉದಾಹರಣೆ ಕೊಡ್ತಾರೆ ಎಲ್ಲದಕ್ಕೂ ಅವರ ಸಮರ್ಥನೆಗೆ ಹೀಗಿರುವಲ್ಲಿ ಆ ದರ್ಶನಗಳು ಸರಿಯಲ್ಲವೆಂದು ಹೇಗೆ ಹೇಳುವುದು ಇದು ಕೊನೆಯ ಸಂಶಯ ಅಂತ ಹೇಳ್ತಾರೆ ಅಂದರೆ ಮಿಕ್ಕ ದರ್ಶನಕಾರರು ಹೇಳುವ ಎಷ್ಟೋ ವಿಷಯಗಳು ಯುಕ್ತಿ ಪ್ರಮಾನಗಳಿಲ್ಲದೇ ಇರುವ ಬರಿಯ ಕಲ್ಪನೆಗಳಾಗಿವೆ ಜನರು ಅವನ್ನು ಒಪ್ಪಬೇಕಾಗಿರುವುದೇ ಹೊರತು ಅವುಗಳು ಈ ಲೋಕದಲ್ಲಿ ಅನುಭವಕ್ಕೆ ಸತ್ ಸಾಧ್ಯ ಇಲ್ಲ ಅವರು ಹೇಳುವ ಮುಕ್ತಿ ಎಂಬ ಪರಮ ಪ್ರಯೋಜನವು ಕಾಲಾಂತರದಲ್ಲಿ ಲೋಕಾಂತರದಲ್ಲಿ ಜನರು ಸತ್ತ ಮೇಲೆ ಕಾಣುವಂಥದ್ದಾಗಿದೆ ಅಂತೇಳಿ ಹೇಳುವ ಕಾರಣ ಅದನ್ನು ನಂಬಬೇಕಾಗಿದೆಯೇ ಹೊರತು ಅದು ಈಗ ಅನುಭವಕ್ಕೆ ಬರುವ ಸತ್ತ ಮೇಲೆ ಸಿಗುವ ಮುಕ್ತಿ ಬೇರೆ ಬೇರೆ ದರ್ಶನಕಾರ ಹೇಳ್ತಕ್ಕಂಥದ್ದು ಅವರು ಹೇಳುವ ವಿಷಯಗಳಲ್ಲಿ ಕೆಲವೇನೂ ಅನುಭವಕ್ಕೆ ಬರುವ ಹಾಗಿವೆ ನಿಜ ಆದರೆ ಅವು ಜನರ ಅನುಭವದ ಒಂದು ಅಂಶವಾದ ಎಚ್ಚರದ ಅನುಭವವನ್ನು ಮಾತ್ರ ಲೆಕ್ಕಕ್ಕೆ ತೆಗೆದುಕೊಂಡರೆ ತೋರುವಂಥವುಗಳಾಗಿವೆ ಎಚ್ಚರಕ್ಕೆ ಮಾತ್ರ ಅದು ಬ್ರಹ್ಮಾತ್ಮಸ್ವರೂಪವನ್ನು ಹೇಳುವ ವೇದಾಂತ ದರ್ಶನ ಹಾಗಲ್ಲ ಇಲ್ಲಿಯೇ ಜ್ಞಾನವು ಇಲ್ಲಿಯೇ ಜ್ಞಾನವು ಬಂದ ಕೂಡಲೇ ಆತ್ಮಸ್ವರೂಪ ಸಾಕ್ಷಾತ್ಕಾರವಾಗುವುದು ಅಂತೇಳಿ ಈ ಶಾಸ್ತ್ರ ಹೇಳ್ತದೆ ಈಗಲೇ ಅನುಭವಕ್ಕೆ ಬರಬಹುದಾಗಿರುವ ವಿಷಯವನ್ನು ಹೇಳುವುದಕ್ಕೆ ಹೊರಟಿರುವಂತಹ ಈ ದರ್ಶನದ ಸಿದ್ಧಾಂತವನ್ನು ಎಲ್ಲರೂ ಪರೀಕ್ಷಿಸಬಹುದು ಎಚ್ಚರ ಕನಸು ನಿದ್ರೆ ಎಂಬ ಎಲ್ಲ ಅನುಭವಗಳನ್ನು ಇಲ್ಲಿ ಲೆಕ್ಕಕ್ಕೆ ತೆಗೆದುಕೊಂಡು ನೋಡಿ ಪರಮಾರ್ಥವಾಗಿಯೂ ಸತ್ಯವಾಗಿರುವ ವಸ್ತು ಯಾವುದು ಎಂಬುದನ್ನು ಮನಗಾಣಬಹುದಾಗಿದೆ ಯಾವ ಯುಕ್ತಿಗೂ ಯಾವ ಶಾಸ್ತ್ರಕ್ಕೂ ಇದು ವಿರೋಧವಾಗಿಲ್ಲ ಹೀಗೆ ಮಿಕ್ಕ ದರ್ಶನಗಳೆಲ್ಲದಕ್ಕಿಂತಲೂ ವೇದಾಂತ ದರ್ಶನದಲ್ಲಿ ಹೆಚ್ಚುಗಾರಿಕೆ ಇದೆ ಅಂತೇಳಿ ಹೇಳ್ತಾರೆ ನಲವತ್ತಾರನೆಯದು ಈ ಬ್ರಹ್ಮವಿದ್ಯೆ ಎಂಬುದು ಹೀಗೆ ಎಲ್ಲಕ್ಕೂ ಹೆಚ್ಚಿನ ಪ್ರಯೋಜನವುಳ್ಳ ತಿಳುವಳಿಕೆ ಆದ ಕಾರಣ ಬುದ್ಧಿವಂತರು ಮುಮುಕ್ಷುಗಳು ಅಂದರೆ ಮೋಕ್ಷಕಾಮಿಗಳು ಮೋಕ್ಷಾಕಾಂಕ್ಷಿಗಳು ಮೋಕ್ಷಂ ಇಚ್ಛುಹು ಮುಮುಕ್ಷುಹು ಅಂತೇಳಿ ಅಂಥವರು ಅಂಥ ಜಿಜ್ಞಾಸುಗಳು ಇದನ್ನೇ ಆಧರಿಸ್ತಾರೆ ಬ್ರಹ್ಮವಿದ್ಯೆಯನ್ನು ಈ ವಿದ್ಯೆಯಿಂದ ಬ್ರಹ್ಮಾತ್ಮದ ಸ್ವರೂಪವನ್ನು ಕಂಡುಕೊಂಡರೆ ಸಕಲ ಸಂಶಯಗಳು ಪರಿಹಾರವಾಗ್ತವೆ ಹೃದಯದಲ್ಲಿರುವ ತಪ್ಪು ತಿಳುವಳಿಕೆಯಿಂದ ಉಂಟಾಗಿರುವ ತೊಡಕು ಬಿಚ್ಚಿಕೊಳ್ಳುತ್ತದೆ ಹೃದಯ ಗ್ರಂಥಿ ಬಿದ್ಯತೆ ಹೃದಯ ಗ್ರಂಥಿ ಚಿದ್ಯಂತೆಯೇ ಸರ್ವಸಂಶಯಾ ಅಂತ ಹೇಳಿದ್ದಾರೆ ಯಾವುದೊಂದನ್ನು ಪಡೆದುಕೊಳ್ಳು ಪಡೆದುಕೊಳ್ಳುವುದಕ್ಕಾಗಲಿ ಯಾವುದನ್ನು ತಪ್ಪಿಸಿಕೊಳ್ಳುವುದಕ್ಕಾಗಲಿ ಮತ್ತೆ ಮಾಡಬೇಕಾದ ಕೆಲಸಗಳು ಇರುವುದಿಲ್ಲ ಯಾವುದನ್ನು ಪಡೆದುಕೊಳ್ಳುವಂಥದ್ದು ಆತ್ಮಜ್ಞಾನವನ್ನು ಬ್ರಹ್ಮಜ್ಞಾನವನ್ನು ಯಾವುದೊಂದರೆ ತಪ್ಪಿಸಿಕೊಳ್ಳೋದು ಅನರ್ಥಗಳಿಂದ ದುಃಖಗಳಿಂದ ಈ ಎರಡು ಕೆಲಸವೂ ಇರುವುದಿಲ್ಲ ಆಮೇಲೆ ಇದನ್ನು ತಿಳ್ಕೊಂಡ್ರೆ ಬ್ರಹ್ಮಜ್ಞಾನವು ಸಿದ್ಧಿ ಆಗ್ತದೆ ಪರಿಹಾರ ಆಗ್ತದೆ ಓಂ ಅಂದರೆ ಅನರ್ಥದ ಭಾವನೆಯೇ ನಮಗೆ ಬರೋದಿಲ್ಲ ಸ್ಥಿತಪ್ರಜ್ಞತೆ ಸಿದ್ಧಿಯಾಗ್ತದೆ ಅಂಥೇಳಿ ಇದು ಶ್ರೀ ಶಂಕರ ಮಹಾಮನನದ ಪೂರ್ಣ ಪಾಠ ಇಲ್ಲಿಗೆ ಮುಗಿಯಿತು ಶ್ರೀ ಶ್ರೀ ಸದ್ಗುರು ಬ್ರಹ್ಮೀಭೂತ ಅವಧೂತ ಬ್ರಹ್ಮನಿಷ್ಠ ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರ ಪದ ಮತ್ತೊಮ್ಮೆ ಶಿರಭಾಗಿ ಶರಣಾಗುತ್ತ ಶಂಕರಾಯ ನಮಃ ಓಂ ನಮ ಶಿವಾಯ ಶಂಕರಾಚಾರ್ಯರಿಗೂ ವಂದಿಸುತ್ತಾ ಈ ಒಂದು ವಿಚಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ ಇದು ನಮ್ಮ ವೇದಾಂತದ ಅಧ್ಯಯನದ ಮೂರನೇ ಮೆಟ್ಟಿಲಾಗಿ ಮೂಡಿಬಂದಿದೆ ಮೊದಲನೆಯದು ಅಧ್ಯಾತ್ಮವೆಂದರೇನು ಅಂತೇಳಿ ತಿಳಿದೆವು ಎರಡನೇದಾಗಿ ರಸ ಅಧ್ಯಾತ್ಮದ ರಸ ನೋಡಿದೆವು ಒಂದೊಂದಾಗಿ ಮೂರನೇದಾಗಿ ಶಂಕರ ಮಹಾಮನಮ ಎಂಬುದರಲ್ಲಿ ಆ ಬ್ರಹ್ಮವಿದ್ಯೆಯ ಬ್ರಹ್ಮಾತ್ಮವಿದ್ಯೆಯ ರಹಸ್ಯವನ್ನು ತಿಳ್ಕೊಂಡೆವು ಸಾರಸ್ವರೂಪವಾಗಿ ಹೊಸದಾಗಿ ವೇದಾಂತ ವಿಚಾರವನ್ನು ಆರಂಭಿಸ ನಮಗೆ ಈಗ ನಾಲ್ಕನೆಯದು ಮುಂದೆ ನಾವು ನಾಳೆಯಿಂದ ನೋಡ್ತಕ್ಕಂತಹದ್ದು ಆತ್ಮಬೋಧ ಒಂದು ವಿಚಾರ ಇದು ಶಂಕರಾಚಾರ್ಯರು ಬರೆದಿರತಕ್ಕಂತಹ ಆತ್ಮಬೋಧ ಎರತಕ್ಕಂಥ ಒಂದು ಪ್ರಕರಣ ಗ್ರಂಥ ಇದನ್ನ ನಾವು ಸತ್ಯಾನಂದ ಸರಸ್ವತಿ ಸ್ವಾಮಿಗಳವರು ಒಂದು ಮಾರ್ಗದರ್ಶನದಂತೆ ಇದರ ಯಥಾರ್ಥ ಏನು ಇದರ ಸಾರ ಏನು ಅಂತೇಳಿ ತಿಳ್ಕೊಳ್ವಾ ಮುಂದಿನ ಭಾಗದಲ್ಲಿ ಹರೇ ರಾಮ ಭಗವದರ್ಪಣ ಓಂ ತತ್ಸತ್